ಎಳಲೇನು ಸಮೀರದೇವನು ಕಾಲಕೂಟವನು ಲೋಕವ ಪಾಲಿಸಿದ ತದ್ದನೋರುವನು ಅಮೃತನೆನಿಸಿದನು ಶ್ರೀಲಕುಮೀವಲ್ಲಭ ಶುಭಾಶುಭ ಜಾಲಕರ್ಮಗಳನು ಉಂಬನು ಉಪಚಯದ ಏಳಿಗೆಗಳು ಅವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು ಭೋಜನಸಂದಿ ಭೋಜನ ಮಾಡುವ ಕ್ರಿಯೆಯನ್ನು ವಿವರಿಸುವಂತಹ ಒಂದು ಪ್ರಕರಣ ಭೋಜನ ಮಾಡುವುದು ಯಾರು ಅಂತ ಒಂದು ಪ್ರಶ್ನೆ ನಾನು ಅಂತ ಹೇಳುವವರಿಗೆ ಒಂದು ಸಮಸ್ಯೆ ಕಾದದ್ದೇ ನಾನೇನು ಊಟ ಮಾಡುವುದು ಅಂತ ಯಾಕೆಂದ್ರೆ ನಾಲಿಗೆಗೆ ಯಾವುದು ರುಚಿ ಅದನ್ನು ಮಾತ್ರ ನಾವು ಊಟ ಮಾಡಬಹುದೇ ಹೊರತು ಮನಸ್ಸಿಗೆ ಯಾವುದು ಒಳ್ಳೆಯದು ದೇಹಕ್ಕೆ ಯಾವುದು ಒಳ್ಳೆಯದು ನಮಗದು ಗೊತ್ತಿಲ್ಲ ಆದ್ದರಿಂದ ಅದನ್ನು ಭಗವಂತನಿಗೆ ಒಪ್ಪಿಸುವುದೇ ಒಳ್ಳೆಯದು ಅಂತ ಭಗವಂತನಿಗೆ ಒಪ್ಪಿಸಿದವರು ಅದನ್ನು ಜೀರ್ಣಿಸಿಕೊಂಡವರು ಯಾರು ಅದಕ್ಕೆ ಒಂದು ಎರಡು ಘಟನೆಯನ್ನು ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ನೋಡಿಯಾದರೂ ನಾವು ಕಲಿಯಬೇಕಾದ್ದು ನಾವು ಎನ್ನುವ ಅಹಂಭಾವ ಭೋಜನದಲ್ಲಿಯೂ ಬಿಡಬೇಕು ಅಂತ ಬೇರೆ ಕಡೆ ಬಿಡಲೇಬೇಕಲ್ಲ ಬಿಡುವುದಿಲ್ಲ ನಾವು ಬೇರೆ ಕಡೆ ಮಾತ್ರ ಅಲ್ಲ ತಿನ್ನುವುದಕ್ಕೂ ನಮಗೆ ಎಷ್ಟು ಸ್ವಾತಂತ್ರ್ಯ ಅದನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಭೋಜನ ಕ್ರಿಯೆಯು ಒಂದು ರೀತಿಯಲ್ಲಿ ಭಗವಂತನ ಯಜ್ಞ ಆಗುವುದರಲ್ಲಿ ಸಂದೇಹ ಇಲ್ಲ ಆದ್ದರಿಂದ ತಿನ್ನುವಾಗ ಯಾರು ತಿಂತಾನೆ ಅನ್ನುವುದನ್ನು ನಾವು ಗಮನಿಸಬೇಕಾತ್ ಹೇಳ್ತಾರೆ ಪೇಳಲೇನು ಸಮೀರ ದೇವನು ಕಾಲಕೂಟವನ್ನುಂಡು ಲೋಕವ ಪಾಲಿಸಿದ ವಿಷವನ್ನು ತಿಂದರೆ ಬದುಕಿದವರು ಯಾರು ಇಲ್ಲ ಪ್ರಪಂಚದಲ್ಲಿ ವಿಷ ತಿಂತೇವೆ ನಾವು ಆದರೆ ವಿಷ ತಿಂದವ ಅರ್ಥ ಆಯ್ತಾನೆ ಆದರೆ ಜಗನ್ನಾಥಾಸರು ಹೇಳ್ತಾರೆ ವಿಷವನ್ನು ತಿಂದವನು ಬದುಕುತ್ತಾನೆ ಅಲ್ಲ ಬದುಕುತ್ತಾನೆ ಅರ್ಧಂಬರ್ಧ ಬದುಕುತ್ತಾನೆ ಇಲ್ಲ ಲೋಕವ ಪಾಲಿಸಿದ ಇಡಿ ಜಗತ್ಪಾಲಕನ ಆಗ್ತಾನೆ ಅಂತ ಜಗತ್ತನ್ನು ಪಾಲಿಸುವ ಮಟ್ಟಿಗೆ ಅವನು ಬೆಳೆಯುತ್ತಾನೆ ಅವನನ್ನು ಇನ್ನೊಬ್ಬರು ಪಾಲಿಸಬೇಕಾಗಿಲ್ಲ ಅವನೇ ಜಗತ್ಪಾಲಕನಾಗ್ತಾನೆ ಅಂತ ಅದಕ್ಕೆ ಉದಾಹರಣೆ ಕೊಟ್ಟದ್ದು ಸಮೀರ ದೇವನು ಉಂಡು ಅಂತ ನಮ್ ಗೊತ್ತು ಸಮೀರ ಯಾವಾಗ ಕಾಲಕೂಟವನ್ನು ಉಂಡ ಅಂತ ಅದಕ್ಕೆ ಇನ್ನೊಂದು ಪೂರಕವಾದ ವಾಕ್ಯವನ್ನು ಹೇಳ್ತಾರೆ ತದ್ದಾಸನೋರುವನು ಅಮೃತ ನೆನೆಸಿದನು ಅನಿಲ ದೇವನ ಸಮೀರ ದೇವರ ದಾಸ ಒಬ್ಬ ಕಾಲಕೂಟವನ್ನು ಉಂಡು ಅಮೃತ ಅಂತ ಅನಿಸಿಕೊಂಡ ಅಮೃತೇಶ್ವರ ನಾವು ರುದ್ರದೇವರನ್ನು ಕರೆಯುವುದುಂಟು ಅಮೃತೇಶ್ವರ ಅಂತ ಕರೀತಾರೆ ದಾ ಜಗನ್ನಾಥದಾಸರು ಹೆಸರನ್ನು ನೆನಪಿಸುತ್ತಾರೆ ತದ್ ದಾಸನೋರ್ವ ಅಮೃತ ನೆನೆಸಿದ ಅಂತ ಇದು ಕತೆ ನಮಗೆ ಗೊತ್ತು ಅಮೃತ ಮತನೆಯ ಕಾಲ ಇದು ದೇವೇಂದ್ರನಿಗೋಸ್ಕರ ನಡೆದಿರತಕ್ಕಂತಹ ಒಂದು ಕ್ರಿಯೆ ಈ ಕ್ರಿಯೆಯಲ್ಲಿ ನಿಜವಾಗಿ ದೇವೇಂದ್ರ ತಿನ್ನಬೇಕಿತ್ತು ಕಾಲಕೂಟ ಅದನ್ನು ಕಾಲಕೂಟವನ್ನು ತಿಂದವರು ಯಾರೋ ಒಬ್ರು ಲೋಕದ ಕ್ರಮ ಹಾಗೆ ಒಬ್ಬನಿಗೋಸ್ಕರ ಇನ್ನೊಬ್ಬ ಪ್ರಾಣ ಬಿಡ್ತಾನೆ ಅಂತ ನಿಜವಾಗಿ ದೇವೇಂದ್ರ ಪ್ರಾಣ ಬಿಡಬೇಕಾದ ಸ್ಥಿತಿ ಬಂದದ್ದು ಅವನ ಸಂಪತ್ತೆಲ್ಲ ಸಮುದ್ರ ಪಾಲಾದದ್ದು ಯಾಕೆಂದ್ರೆ ಅವನ ದುರ್ನಯ ದುರ್ವಿನಯ ದುರಹಂಕಾರ ಭಗವಂತನ ಪ್ರಸಾದವನ್ನು ಬೀಸರ ಬಿಸಾಡಿದ್ದು ತಿರಸ್ಕಾರ ಮಾಡಿದ್ದು ಇದು ಮೂಲಭೂತವಾದ ಕಾರಣ ದೇವರ ಪ್ರಸಾದ ದೇವೇಂದ್ರನಿಗೆ ಕೊಟ್ಟರೆ ಐರಾವತಕ್ಕೆ ಕೊಟ್ಟ ಐರಾವತಕ್ಕೆ ಏನು ಗೊತ್ತು ತನ್ನ ಕಾಲ ಅಡಿಯಲ್ಲೇ ದೇವರ ಪ್ರಸಾದ ಪೂರ್ತಿಯಾಗಿ ಒಂದು ರೀತಿಯಲ್ಲಿ ಕೊಟ್ಟವರ ಮುಂಭಾಗದಲ್ಲಿಯೇ ಹೇಳಿ ಗುರಿಯಾಯಿತು ದೂರ್ವಾಸರ ನೋಡಿದರು ನಮ್ಮ ದೇವರ ಪ್ರಸಾದ ನೀನು ಉಪೇಕ್ಷೆ ಮಾಡಿದ್ಯಾ ನಿನ್ನ ಸಂಪತ್ತು ಅಹಂಕಾರದ ಪ್ರಭಾವ ಸಂಪತ್ತು ಇದ್ದದ್ರಿಂದ ದೇವರ ಪ್ರಸಾದವನ್ನು ದೂಷಣೆ ಮಾಡೋದು ಸಂಪತ್ತೇ ಇಲ್ಲದಿದ್ದರೆ ದೇವರ ಪ್ರಸಾದವನ್ನು ದೂಷಣೆ ಮಾಡಲಿಕ್ಕುಂಟ ಯಾವತ್ತೂ ಹಾಗೆ ನೋಡಿ ಯಾವಾಗ ತುಂಬ ಐಶ್ವರ್ಯ ಇರ್ತದೆ ಆಗ ದೇವರ ಪ್ರಸಾದ ದೇವರ ಪೂಜೆ ಸತ್ಯನಾರಾಯಣ ಪೂಜೆ ಅದ್ಯಾವುದು ನಮಗೆ ಇಷ್ಟ ಆಗುವುದಿಲ್ಲ ಎಂತದ್ರಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ ಅಂತ ಸಂಪತ್ತು ಕಡಿಮೆ ನಾವೇ ಓಡಿಕೊಂಡು ಹೋಗ್ತೇವೆ ಅಲ್ರಿ ನೀವೊಂದು ಮುನ್ನೊಂದಲೊಂದು ದಿವಸ ಹೇಳಿದ್ದೀರಲ್ಲ ಪೂಜೆ ಅದು ಎಂಥ ಪೂಜೆ ಅದು ಮುಗಿದು ಹೋಯ್ತೀರಿ ಅಂದರೆ ಇನ್ನೊಂದ್ಸಲ ಮಾಡಿ ಮಾಡಲಿಕ್ಕಾಗೋಲ್ಲ ರೀ ಈಗ ಇವನಿಗೆ ಅಹಂಕಾರ ಆಗ ಅವನಿಗೆ ಈಗ ಇವನಿಗೆ ವ್ಯತ್ಯಾಸಗಳು ಕಾಲದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಅಂತ ಸಂಪತ್ತು ಬಂದಾಗ ಸಹಜವಾಗಿ ಎಲ್ಲರನ್ನೂ ಉಪೇಕ್ಷೆ ಮಾಡ್ತೇವೆ ದೂಷಣೆ ಮಾಡ್ತೇವೆ ದೇವರೂ ಇದಕ್ಕೆ ಅಪವಾದ ಅಲ್ಲ ದೇವೇಂದ್ರನೇ ಇದಕ್ಕೆ ಉದಾಹರಣೆ ದೇವೇಂದ್ರ ದೇವತಾತ್ಮ ಅವರಿಗೂ ಇಂಥದ್ದು ಬರಬಾರದಿತ್ತು ಘಟನೆ ಭಗವಂತ ಇಂತಹ ಘಟನೆಯನ್ನು ಮಾಡಿಸಿದ ಅವನಿಗೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಬೇಕು ಅಲ್ ಎನ್ನುವಷ್ಟರ ಮಟ್ಟಿಗೆ ಅವನು ಇಳಿದ ಅದರಿಂದ ಅವನ ಸಂಪತ್ತೆಲ್ಲ ಸಮುದ್ರ ಪಾಲಾಯಿತು ಸರಿ ಮತ್ತೆ ಸಮುದ್ರ ಮತನೇ ಪ್ರಾರಂಭ ಪ್ರಾರಂಭ ಆದರೆ ಮೊದಲು ಬಂದದ್ದು ಕಾಲಕೂಟ ವಿಷ ವಿಷ ಏನು ಮಾಡಬೇಕು ಏನು ಮಾಡಬೇಕು ಅಂತ ಆಲೋಚನೆ ಆಯಿತು ಅಷ್ಟೇ ಹಾ ಕಾಲಕೂಟ ಬಂತು ಸಮಸ್ಯೆ ಬಂತು ಸಮಸ್ಯೆ ಯಾರಾದರೂ ತಲೆ ಮೇಲೆ ಹಾಕ್ಕೊಳ್ತಾರಾ ಏ ಅದೇ ನನಗೆ ಸಂಬಂಧ ಇಲ್ಲರಿ ಅದು ನಿಮಗೆ ನಿಮಗೆ ನಿಮಗೆ ಅಂತ ಏನಾದರೂ ಲಾಸ್ ಬಂತು ಅದೆಲ್ಲ ನಿಮಗೆ ನಿಮಗೆ ಅಂತ ಸಂಪತ್ತು ಬಂತು ಪ್ರಾಫಿಟ್ ಬಂತು ಅದು ನನಗೆ ಅಂತ ಲೋಕದ ಕ್ರಮನೇ ಹಾಗೆ ದೇವತೆಗಳು ದೈತ್ಯರು ಸಮುದ್ರ ಮತನೇ ಮಾಡಿದಾಗ ಕಾಲಕೂಟ ವಿಷಯ ಬಂದರೆ ಇದನ್ನು ಯಾರು ತೆಕ್ಕೊಳ್ಳೋದು ಅಂತ ಪ್ರಶ್ನೆ ನೋಡಿ ನಡೆದ ಘಟನೆ ಒಂದು ಪೇಪರಲ್ಲಿ ಬಂದ ನ್ಯೂಸ್ ಮತ್ತೊಂದು ಪೇಪರಲ್ಲಿ ಏನು ನ್ಯೂಸ್ ಬಂತು ಕಾಲಕೂಟ ವಿಷ ಮೇಲಕ್ಕೆ ಬಂತು ಯಾರೂ ಕುಡಿಯೋರಿಲ್ಲ ಕೊನೆಗೆ ರುದ್ರದೇವರು ಹೇಳಿದ್ರು ನನ್ನ ಕೈಯಲ್ಲಿ ಕೊಡಿ ಇಂತ ರುದ್ರದೇವರು ಕೈಯಲ್ಲಿ ತೆಕ್ಕೊಂಡ್ರು ಕುಡಿದ್ರು ನಂಜುಂಡಾದ ಅಂತ ಪೇಪರ್ ಅಲ್ಲಿ ಬಂತು ಜಗನ್ನಾಥಾಸರು ಕೇಳಿದ್ರು ಪೇಪರ್ ಅಲ್ಲಿ ಬಂದ ನೀವು ಸರಿಯಾಗಿಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ಕಾಲಕೂಟವನ್ನು ತೆಕೊಂಡದ್ದು ರುದ್ರ ಅಲ್ಲ ಕಾಲಕೂಟ ವಿಷವನ್ನು ಸ್ವೀಕಾರ ಮಾಡಿದ್ದು ಮೊಟ್ಟ ಮೊದಲು ಸಮೀ ಇರ ದೇವರು ವಾಯುದೇವರು ತೆಕೊಂಡ್ರಂತೆ ಇಡೀ ಜಗತ್ತಿನ ಉಸಿರು ಅವರು ಅವರು ಹೇಳಿದ್ರಂತೆ ಕಾಲಕೂಟ ವಿಷ ಯಾರು ನೋಡು ತೆಕೊಳ್ಳುವವರು ಇರಲಿಲ್ಲ ಕಾಲಕೂಟ ವಿಷವನ್ನು ಹಾಗೇ ಬಿಟ್ಟರು ಅವಾಗ ವಾಯುದೇವರು ಹೇಳಿದರು ಆ ಕಾಲಕೂಟ ವಿಷವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ವಾಯುದೇವರು ಅದನ್ನು ತೆಕ್ಕೊಂಡ್ರು ತೆಕೊಂಡು ಕೈಯಲ್ಲಿ ಹಾಕ್ಕೊಂಡ್ರು ತಿನ್ನಬೇಕು ಅಂತ ಅವಾಗ ರುದ್ರದೇವರು ತಲೆ ಎತ್ತಿ ನೋಡಿದ್ರಂತೆ ಹದಿನೈದು ಕಣ್ಣುಗಳಿಂದಲೂ ನೋಡಿದ್ರಂತೆ ಎಂತ ಇದು ಅಂತ ಹಾಗೆ ವಾಯುದೇವರು ಹೇಳಿದ್ರಂತೆ ಬೇಡಪ್ಪ ನಿನಗಿದು ಇಲ್ಲರೇ ಅದು ಎಂಥ ಸ್ಯಾಂಪಲ್ ಸ್ವಲ್ಪ ತೋರಿಸಿ ಯಾವುದು ಬೇಡ ಅಂತ ಹೇಳ್ತಾರೆ ಅಂತ ಅದು ಕುತೂಹಲ ಜಾಸ್ತಿ ಯಾವಾಗಲೂ ಕೂಡ ನಿನಗೆ ಬೇಡ ಅಂತಂದರೆ ಚೂರು ಅಂತ ನಾವು ಕೇಳುವ ಕ್ರಮ ರುದ್ರದೇವರು ಹೇಳಿದ್ರಂತೆ ಸ್ವಲ್ಪ ನನ್ಕೊಡು ಅಂತ ವಾಯುದೇವರು ಹೇಳಿದರು ಹೌದಾ ಪಾಪನೆ ಅಂತ ಅನಿಸಿತು ಯಾಕೆಂದರೆ ಇದು ಜೀರ್ಣ ಯಾರಿಗೂ ಕೂಡ ಕೊನೆಗೆ ಕೈಯಲ್ಲಿದ್ದದನ್ನೆಲ್ಲ ಬಾಯಿಗೆ ಹಾಕ್ಕೊಂಡ್ರು ವಾಯುದೇವರು ಚೂರು ಉಳೀತು ಅದನ್ನು ಚೂರು ತಿಕ್ಕಿದರಂತೆ. ಅದರ ಜಿಶ್ಟ್ ತೆಗೆ ತಿಂದರಂತೆ ಅದರ ಅಸಾರ ಭಾಗ ಏನಿದೆ ಅದನ್ನು ಚೂರು ಕೊಟ್ಟರಂತೆ ರುದ್ರಾಜನ ಬಾಯಿಗೆ ಹಾಕೋ ಅಂತ ಒಂಚೂರು ಬಾಯಿಗೆ ಹಾಕ್ಕೊಂಡದ್ದು ಸರಿ ಅವರ ಕಂಠ ಉರಿಲಿಕ್ಕೆ ಪ್ರಾರಂಭ ಆಯಿತು ಉರಿಲಿಕ್ಕೆ ಪ್ರಾರಂಭ ಅಂತ ವಾಯುದೇವರು ತಲೆ ಮೇಲೆ ಕೈ ಇಟ್ಟರಂತೆ ಗಾಳಿದೇವರಲ್ವಾ ಗಾಳಿ ಹಾಕಿದ್ರು ಗಾಳಿ ಹಾಕಿದಾಗ ಸ್ವಲ್ಪ ಶಮನೆ ಆಯಿತು ಕೊನೆಗೆ ತಲೆಯ ಮೇಲೆ ಗಂಗೆಯನ್ನು ಇಟ್ಟರು ಚಂದ್ರನನ್ನು ತಲೆಯ ಮೇಲೆ ಇಟ್ಟರು ನಿತ್ಯ ಅಭಿಷೇಕ ಪ್ರಾರಂಭ ಆಯ್ತು ರುದ್ರದೇವರಿಗೆ ಅಲ್ಲಿಂದ ಪ್ರಾರಂಭದ್ದು ರುದ್ರಾಭಿಷೇಕ ಅಂತ ಪ್ರಾರಂಭ ಆದ್ದು ಯಾಕೆಂದ್ರೆ ನಮ್ಮ ತಲೆ ಬಿಸಿಯಾದ್ದಕ್ಕೆ ಅಲ್ಲ ರುದ್ರದೇವರ ತಲೆ ಬಿಸಿಯಾದ್ದಕ್ಕೆ ರುದ್ರಾಭಿಷೇಕ ಅಂತ ಪ್ರಾರಂಭ ಆದ್ದು ಹಾಗಾಗಿ ಅವ್ರ ತಲೆಯ ಮೇಲೆ ನೀರು ಬೀಳುತ್ತಲೇ ಇರಬೇಕು ಅಂತ ವಾಯುದೇವರು ನೀರು ಹಾಕಿದರು ಗಾಳಿ ಬೀಸಿದ್ರು ಗಂಗೆಯನ್ನು ತಲೆಯ ಮೇಲೆ ಇಟ್ಟರು ಚಂದ್ರನನ್ನು ತಲೆಯ ಮೇಲೆ ಇಟ್ಟರು ಹೇಗಿದೆ ಪರವಾಗಿಲ್ಲ ಪರವಾಗಿಲ್ಲ ಗಂಟ್ಲು ಗಂಟ್ಲು ಅಂತ ರುದ್ರದೇವರು ಹೇಳಿದ್ರಂತೆ ನಂಜುಂಡೇಶ್ವರ ಅಂತ ಆದ ಅವನನ್ನು ಬದುಕಿಸಿದ್ರಂತೆ ಕಾಲಕೂಟ ನಿಜವಾಗಿ ಯಾರು ತಿಂದದ್ದು ಕಾಲಕೂಟ ವಿಷ ಅಂತ ಕೇಳಿದರೆ ಜಗನ್ನಾಥದಾಸರು ಹೇಳಿದರು ಸಮೀರ ದೇವನು ಕಾಲಕೂಟವನ್ನುಂಡು ಲೋಕವ ಪಾಲಿಸಿದ ಪೇಪರಲ್ಲಿ ಬಂದದ್ದೇನು ಕಾಲಕೂಟವನು ರುದ್ರನು ತಿಂದು ಜಗತ್ತನ್ನು ಪಾಲಿಸಿದ ಅಂತ ಹೇಳಿದ್ರು ನೋಡಿ ಕತೆ ಆಚೆ ಆಗುವುದುಂಟು ಕತೆಯನ್ನೇ ಅಸ್ತವ್ಯಸ್ತಗೊಳಿಸ್ತಾರ್ರಿ ಅದು ಪತ್ರಿಕೆಯಲ್ಲಿ ಬರುವುದನ್ನೆಲ್ಲ ಪೂರ ನಂಬಬೇಡಿ ಅಂತ ಹೇಳಿದ್ರು ಆದ್ರೆ ನಿಜವಾಗಿರ್ತಕ್ಕಂತಹ ಘಟನೆ ಅದು ಋಗ್ವೇದದಲ್ಲಿ ದಾಖಲೆಯಾಗಿರ್ತಕ್ಕಂತಹದ್ದು ಕೇಶಿ ವಿಷಸ್ಯ ಪಾತ್ರೇಣ ಯದರುದ್ರೇಣಾಪಿ ಅದು ಭಗವಂತ ನ ಭೃತ್ಯರಾಗಿ ಭಗವಂತನ ಆಜ್ಞೆಯನ್ನು ಪಡೆದು ವಾಯುದೇವರು ಆ ಕಾಲಕೂಟ ವಿಷವನ್ನು ತಾನು ಭೋಜನೆ ಮಾಡಿದ ತಾನು ಸ್ವೀಕಾರ ಮಾಡಿದ ಅದರ ಕಾಲಕೂಟವನ್ನು ತಿಂದವರು ಯಾರು ಅಂತಂದ್ರೆ ಸಮೀರ ದೇವ ವಾಯುದೇವರು ಅಂತ ಅದು ಏನು ಆಗಿಲ್ಲ ಇಡೀ ಲೋಕಪಾಲಕನಾದ ಅಂತ ಯಾಕೆ ಎಂತ ಕಾರಣ ಕೇಳಿದರೆ ದಾಸರದಕ್ಕೆ ಹೇಳಿದ್ದು ಅದು ಕಾಲಕೂಟವನ್ನು ಸ್ವೀಕಾರ ಮಾಡುವಾಗ ಇದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿದ ವಾಯುದೇವರನ್ನು ಸ್ವೀಕಾರ ಮಾಡಿದ ಕ್ರಮ ಹಾಗೆ ಆ ಕಾಲಕೂಟದ ವಿಷದ ಒಳಗೆ ಭಗವಂತನನ್ನು ಚಿಂತನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ರು ಹೊಟ್ಟೆಳಗೇನು ಹೋಯಿತು ಕಾಲಕೂಟ ವಿಷ ಹೋದದ್ದಲ್ಲ ಕಾಲಕೂಟ ವಿಷದಲ್ಲಿ ನೆಲೆ ನಿಂತ ಭಗವಂತ ಒಳಗೆ ಪ್ರವೇಶ ಮಾಡಿದ ಆರಾಮವಾದರು ನಾವು ಅನ್ನವನ್ನೇ ತಿಂದರೆ ಆ ದೇವರು ಇದ್ದಾನೆ ಅಂತ ಚಿಂತನೆ ಮಾಡದೆ ಹೋದರೆ ಅದೇ ಕಾಲಕೂಟ ವಿಷವಾಗತ್ತೆ ಅಂತ ಕಾಲಕೂಟ ವಿಷವೇ ಭಗವಂತನ ನೈವೇದ್ಯ ಭಗವಂತನ ಸನ್ನಿಧಾನ ಪಾತ್ರ ಅಂತ ಸ್ವೀಕಾರ ಮಾಡಿದರೆ ಅದು ಅಮೃತಾನ್ನ ಆಗತ್ತೆ ವಾಯುದೇವರು ಇದನ್ನು ತೋರಿಸಿ ಕೊಟ್ಟರು ಆದ್ದರಿಂದ ನಾವು ಯಾವುದನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಇದು ಭಗವಂತನ ವಿಶೇಷ ಅಧಿಷ್ಠಾನ ಅಂತ ತಿಳ್ಕೊಂಡು ನಾವು ಸ್ವೀಕಾರ ಮಾಡಬೇಕಂತೆ ನಮಗೇನು ಭಯ ಅಂತಂದರೆ ದೇವರಿಗೆ ಸಮರ್ಪಣೆ ಮಾಡಿಯೇ ತಿನ್ನಬೇಕು ಅಂತ ಇಟ್ಟುಕೊಂಡ್ರೆ ಎಲ್ಲವನ್ನು ತಿನ್ನಲಿಕ್ಕಾಗೋಲ್ಲಲ್ಲ ಅದಕ್ಕೇನು ಮಾಡೋದು ಅಂತ ಒಂದು ಸಮಸ್ಯೆ ಅಷ್ಟೆ ಯಾರೊಬ್ಬರು ಹೇಳಿದ್ರು ಹೀಗೆ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನೇ ತಿನ್ಬೋದು ನೇಮ ಮಾಡಬಹುದು ಆದರೆ ಕಷ್ಟ ಆಗತ್ತೆ ಸ್ವಲ್ಪ ಏನು ಕೆಲವು ತಿನ್ನಬಾರದ್ದನ್ನು ತಿನ್ನಬೇಕಾಗ್ತದೆ ರೀ ಅದಕ್ಕೆ ಹಿರಿಯರು ಹೇಳಿದು ದೇವರಿಗೆ ಸಮರ್ಪಣೆ ಮಾಡಿದ್ದನ್ನೇ ತಿಂತೇನೆ ಅಂತ ಪ್ರತಿಜ್ಞೆ ಮಾಡಿ ಆಗ ತಿನ್ನಬಾರದ್ದನ್ನು ತಿನ್ನಲಿಕ್ಕಾಗುವುದಿಲ್ಲ ತಿನ್ನಬಾರದ ದಿವಸ ತಿನ್ನಲಿಕ್ಕಾಗುವುದಿಲ್ಲ ಅದರಿಂದ ಸರಿಯಾದ್ದನ್ನೇ ಅಂತ ನಮ್ಮ ಹಿರಿಯರು ಅದಕ್ಕೆ ಎಚ್ಚರ ಕೊಟ್ಟರು ಹಾಗಾಗಿ ವಾಯುದೇವರು ತಿನ್ನುವಾಗ ಅದು ಕಾಲಕೂಟ ವಿಷ ಇದ್ದರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡ್ತಿದ್ದರು ಕಾಲಕೂಟ ವಿಷ ಇರಲಿ ಅಮೃತಾನ್ನ ಇರಲಿ ಅದಕ್ಕೆ ಜೀರ್ಣಶಕ್ತಿ ಶಕ್ತಿ ಪ್ರದತ್ತ ಬರದು ಯಾವಾಗ ಅಂದರೆ ಭಗವಂತನ ಸನ್ನಿಧಾನ ಇತ್ತಾಗ ಯಾಕಂದರೆ ನಾವು ತಿನ್ನುವ ತನಕ ನಮಗೇನು ಗೊತ್ತಾಗುವುದಿಲ್ಲ ತಿಂದ ಮೇಲೆ ಅದನ್ನು ಪಚನೆ ಮಾಡತಕ್ಕಂತಹ ಕೆಲಸ ಅದು ವಾಯುದೇವರದ್ದು ಮತ್ತೆ ಭಗವಂತನದ್ದು ಆದ್ದರಿಂದ ಅವರಿಬ್ಬರು ಒಟ್ಟಿಗೆ ಸೇರಿ ಇದು ಅನ್ನ ಓಕೆ ಅಂತ ಹಾಕಿಬಿಟ್ರೆ ಆಗ ವಿಷವನ್ನು ಬೇಡವಾದ್ದನ್ನು ಹೊರಕ್ಕೆ ಕಳಿಸ್ತಾರೆ ಯಾವುದು ಸಾರಭಾಗ ಅದನ್ನು ಮಾತ್ರ ನಮಗೆ ಉಣಿಸ್ತಾರೆ ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ವಾಯುದೇವರು ಅದನ್ನು ಸ್ವೀಕಾರ ಮಾಡಿದರು ಇಡಿ ಜಗತ್ತನ್ನು ಪರಿಪಾಲನೆ ಮಾಡಿತು ಒಂದು ವೇಳೆ ಆ ಕಾಲಕೂಟ ವಿಷವನ್ನು ವಾಯುದೇವರು ಸ್ವೀಕಾರ ಮಾಡದೆ ಹೋಗಿದ್ರೆ ವಿಷಂ ಜಗದ್ಗ್ರಾಸಿ ಸಮುತದ ಆಗ ಬಂದಿರತಕ್ಕಂತಹ ವಿಷ ಅಂತಂದರೆ ಇಡೀ ಜಗತ್ತನ್ನೇ ನುಂಗತಕ್ಕಂತಹ ಇಡೀ ಜಗತ್ತನ್ನೇ ಸುಟ್ಟು ಬೂದಿ ಮಾಡತಕ್ಕಂತಹ ವಿಷ ಕೆಟ್ಟ ವಿಷ ಹೊರಗೆ ಬಂದಿತ್ತು ಆ ವಿಷವನ್ನು ಹಾಗೆ ಬಿಟ್ಟಿದ್ರೆ ಇಡೀ ಜಗತ್ತು ವ್ಯಾಪಿಸಿ ಆ ವಿಷ ಇಡಿ ಜಗತ್ತನ್ನೇ ಸುಟ್ಟು ಬೂದಿ ಮಾಡ್ತಿತ್ತು ಆ ಜಗತ್ತಿನ ರಕ್ಷಣೆ ಆದದ್ದು ವಾಯುದೇವರು ಆ ಕಾಲದಲ್ಲಿ ಸ್ವೀಕಾರ ಮಾಡಿದ್ರಿಂದ ಅದಕ್ಕೆ ಹೇಳ್ತಾರೆ ಲೋಕವ ಪಾಲಿಸಿದ ಕಾಲಕೂಟವನು ಉಂಡು ಲೋಕವಾ ಪಾಲಿಸಿದ ಲೋಕವನ್ನು ರಕ್ಷಣೆ ಮಾಡಿದ ಸಮೀರ ದೇವ ಇಡೀ ಜಗತ್ ರಕ್ಷಕನಾಗಿರತಕ್ಕಂತಹ ವಾಯುದೇವರು ಅದಕ್ಕೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ವಾಯುದೇವರಿಗೆ ಸಮರ್ಪಣೆ ಮಾಡಬೇಕು ಪಾವನಂ ವಿಷ್ಣು ನೈವೇದ್ಯಂ ಭಗವಂತನಿಗೆ ನಿವೇದಿತ ಆಗಬೇಕು ಪವನ ವಾಯುದೇವನಿಗೆ ನಿವೇದಿತ ಆಗಬೇಕು ಆವಾಗ ಅಲ್ಲಿರ್ತಕ್ಕಂತಹ ಕೆಟ್ಟತನ ಅದೇ ಕೆಟ್ಟ ವಸ್ತುತ್ವ ಅದು ಪರಿಹಾರವಾಗುತ್ತೆ ಅಂತ ತದ್ದಾಸ ನೋರುವನು ಅಮೃತ ನೆನೆಸಿದನು ಮತ್ತೊಬ್ಬ ಪವನ ದಾಸ ಸಮೀರನ ದಾಸ ಅಂದ್ರೆ ವಾಯುದೇವರು ಅವರ ಪರಿಚಯ ಮಾಡಿಸಿಕೊಡುವ ಕ್ರಮ ಎಷ್ಟು ಚೆನ್ನಾಗಿದೆ ನೋಡಿ ನಮಗೆ ತಲೆ ಬಿಸಿ ಆಗುತ್ತೆ ಸಮೀರನ ದಾಸ ಅಂತಂದ್ರೆ ಅಯ್ಯೋ ವಾಯುದೇವರು ರುದ್ರದೇವರನ್ನು ದಾಸ ಅಂತ ಕರೆಯಿದ ನೀವು ಕರೆಯುವುದಲ್ಲರಿ ಅವರಿಗೆ ತುಂಬ ಖುಷಿ ತುಂಬ ಇಷ್ಟಪಡ್ತಾರೆ ವಾಯುದೇವರ ದಾಸ ಅಂತ ಯಾಕೆಂದ್ರೆ ವಾಯುದೇವರ ದಾಸನ ಆಗದೆ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬದುಕಬೇಕೋ ವಾಯುದೇವರ ದಾಸ ಆಗದೇ ಬೇಕು ಯಾರ್ಯಾರ್ದೋ ದಾಸರಾಗ್ತೇವೆ ವಾಯುದೇವರ ದಾಸ ಅಂತ ಹೇಳಲಿಕ್ಕೆ ನಮಗೆ ನಾಚಿಗೆ ಆಗುತ್ತೆ ಅಪ್ಪ ನಿಜವಾಗಿ ನೀನು ವಾಯುದೇವರ ದಾಸ ಯಾಕೆ ಗೊತ್ತು ವಾಯು ಇಲ್ಲದೆ ಬದುಕಲಿಕ್ಕೇ ಸಾಧ್ಯ ಇಲ್ಲ ಯಾರಾದರೂ ಬದುಕ್ತಾರೇನು ಗಾಳಿ ಇಲ್ಲದೆ ಬದುಕ್ತಾರೆ ಬದುಕ್ತೇನೆ ಅಂತ ಹೇಳೋ ಧೈರ್ಯ ಯಾರಿಗಾದರೂ ಉಂಟೇನು ಖಂಡಿತ ಇಲ್ಲ ಯಾಕೆಂದರೆ ಬದುಕು ಅಂದರೆ ಗಾಳಿ ಗಾಳಿಯನ್ನು ಬಿಟ್ಟು ಬದುಕು ಎಂಬಂತಹದ್ದೇ ಇಲ್ಲ ಯಾಕೆ ಗಾಳಿ ಒಳಗೆ ಹೋಗಬೇಕು ಹೊರಗೆ ಹೋಗಬೇಕು ಇದೇ ಬದುಕು ಅಂತಂದರೆ ಒಬ್ಬ ಬದುಕಿದ್ದಾನೆ ಅನ್ನೋದಕ್ಕೆ ಮಾನದಂಡವೇ ಗಾಳಿ ಅದು ವಾಯುದೇವರು ಆ ವಾಯುದೇವರು ಇಲ್ಲದಿದ್ದರೆ ವಾಯುದೇವರು ಅನುಗ್ರಹ ಮಾಡದೇ ಹೋದರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ರುದ್ರದೇವರು ಬದುಕ್ತಾರೆ ಅಂತಂದ್ರೆ ಅರ್ಥಾತ್ ದೇವರ ಸಂಚಾರ ಬಳಗೆ ಹೊರಗೆ ಆಗ್ತಲೇ ಇರಬೇಕು ಅದ್ರ ವಾಯುದೇವರು ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಅವನು ಬದುಕಿದ್ದಾನೆ ಅಂತ ಅರ್ಥ ಬದುಕಿಗೆ ಇನ್ನೊಂದು ಮುಖನೇ ವಾಯುದೇವರು ಅದರಿಂದ ರುದ್ರದೇವರು ಇದ್ದಾರೆ ಅಂತಂದ್ರೆ ಅದರ ಅರ್ಥ ಗಾಳಿದೇವರು ಒಳಗೆ ಹೊರಗೆ ಆರಾಮವಾಗಿ ಹೋಗ್ತಾ ಇದ್ದಾರೆ ಅಂತ ನಮಗೆಲ್ಲ ಎರಡೇ ಮೂಗಿರುದು ರುದ್ರದೇವರಿಗೆ ಹಾಗಲ್ಲಲ್ಲಲ್ಲ ಹತ್ತು ಮೂಗು ಇದೆ ಮುಖ ದೇಯ ಪಂಚಮುಖೋ ರುದ್ರ ಅಂತ ಅಷ್ಟರಲ್ಲಿಯೂ ಗಾಳಿ ತುಂಬಿಸಬೇಕು ಗಾಳಿ ಹೊರಗೆ ಬರಬೇಕು ಹಾಗಿದ್ರೆ ವಿಶೇಷವಾಗಿ ವಾಯುದೇವರ ದಾಸ ಅವರು ಅದರಿಂದ ಸಮೀರನ ದಾಸ ಅದು ಯಾಕೆ ಈ ಶಬ್ದ ಹೇಳ್ತಾರೆ ಅಂತಂದ್ರೆ ದದ್ದಾಸನೋರ್ವ ಅಂತಂದ್ರೆ ಅದನ್ನು ಜಗನ್ನಾಥ ದಾಸರ ನುಡಿಯಲ್ಲಿ ನಾವು ನೋಡಿದ್ದೇವೆ ಹಿಂದೆ ನಾಲ್ವತ್ತು ಕಲ್ಪದಲ್ಲಿ ಸಮೀರನಲ್ಲಿ ಶಿಷ್ಯತ್ವವನ್ನು ವಹಿಸಿ ಅಖಿಲ ನಿಗಮಾರ್ಥವ ಅಧ್ಯಯನ ಮಾಡಿದ ರುದ್ರದೇವರಿಗೆ ಅಧ್ಯಯನ ಮಾಡಿಸಿದ್ದು ವಾಯುದೇವರು ಅದು ಎಷ್ಟು ದಿವಸ ನಮ್ಮ ಹಾಗಲ್ಲ ಒಂದು ದಿವಸ ಎರಡು ದಿವಸ ಪಾಠಕ್ಕೆ ಹೋಗುವುದಲ್ಲ ಅದೇನು ಒಂದು ವರ್ಷದ ಕೋರ್ಸ್ ಅಲ್ಲ ಅದು ಅದೆಷ್ಟು ಕೋರ್ಸ್ ರೀ ಎಷ್ಟು ಸೆಮಿಸ್ಟರ್ ಅದೆಲ್ಲ ಅಲ್ಲವೇ ಅಲ್ಲದು ಅವರು ನಾಲ್ವತ್ತು ಕಲ್ಪ ಅಂತ ಅದೇ ನಮ್ಮ ಕಲ್ಪನೆಗೆ ಮೀರಿದ ಕಲ್ಪ ಅದು ನಾಲ್ವತ್ತು ಕಲ್ಪ ಪಾಠ ಕೇಳಿದ್ದಾರೆ ವಾಯುದೇವರು ಪಾಠ ಹೇಳಿದ್ದಾರೆ ರುದ್ರದೇವರು ಪಾಠ ಕಲ್ತಿದ್ದಾರೆ ಅದು ಎಂತಂದ್ರೆ ಕಲ್ಪ ಓದಿದ್ದೇನು ಅವ್ರು ಏನು ಹೇಳಿಕೊಟ್ರು ನಮಗೇನು ಗೊತ್ತು ನಾನು ಅಷ್ಟೆಲ್ಲ ಓದಲಿಲ್ಲರಿ ನಾನು ಹನ್ನೆರಡೇ ವರ್ಷ ಓದಿತ್ತು ಅವರು ನಲ್ವತ್ತು ಕಲ್ಪ ಓದಿದ್ದಾರೆ ಅಂತ ಹೇಳ್ತಾರೆ ನಲವತ್ತು ಕಲ್ಪ ಓದಿದ್ದಾರೆ ಏನು ಅಂತ ಗೊತ್ತಾಗಬೇಕಾದ್ರೆ ಅಷ್ಟು ನಲವತ್ತು ಕಲ್ಪ ಬದುಕಿರಬೇಕು ನಾವು ಬದುಕುವುದಿ ಅಲ್ಲಿ ನಾವು ನಮಗೆ ಹನ್ನೆರಡು ವರ್ಷ ಓದುವಾಗಲೇ ಆಯಿತು ಓದಿ ಆಯಿತು ಅಂತ ಭ್ರಮೆ ಬಂದುಬಿಟ್ಟಿದೆ ಹಾಗೆ ನಾವು ರುದ್ರದೇವರು ಹಾಗಲ್ಲ ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವವಹಿ ಶಿಷ್ಯನಾಗಿ ನಿಖಿಲ ಎಲ್ಲ ಆಗಮವನ್ನು ಅಧ್ಯಯನ ಮಾಡಿದ್ದಾರೆ ಎಲ್ಲ ವೇದಗಳನ್ನು ಚಿಂತನೆ ಮಾಡಿದ್ದಾರೆ ವೇದಾರ್ಥವನ್ನು ಚಿಂತನೆ ಮಾಡಿದ್ದಾರೆ ಅಂತಹ ಮಹಾಜ್ಞಾನಿ ರುದ್ರದೇವರು ಅದ್ರಿಂದ ತದ್ದಾಸ ಅಂತ ಹೇಳಿದ್ರೆ ಭಾರೀ ಖುಷಿ ಅವರ ಶಿಷ್ಯ ಅಂತಂದ್ರೆ ಭಾರೀ ಪ್ರೀತಿಯಾಗುತ್ತೆ ರುದ್ರದೇವರಿಗೆ ಹಾಗಾಗಿ ದಾಸರು ಅದನ್ನೇ ಶಬ್ದವನ್ನು ಬಳಸಿದರು ತದ್ದಾಸ ನೋರ್ವ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ರುದ್ರ ಆದ್ರಿಂದಲೇ ಶಿಷ್ಯನ ಮೇಲೆ ಭಾರಿ ಪ್ರೀತಿ ವಾಯುದೇವರಿಗೆ ಆದ್ರಿಂದಲೇ ಪೂರ್ತಿ ವಿಷ ಕೊಡಲಿಲ್ಲ ಸ್ಯಾಂಪಲ್ ಚೂರು ಸ್ಯಾಂಪುಲ್ ಕೊಟ್ಟರಂತೆ ಹೇಗೆ ನೋಡು ಅಂತ ಸ್ಯಾಂಪಲ್ ತಗೊಂಡದಕ್ಕೇ ತಲೆ ತಿರುಗಲಿಕ್ಕೆ ಪ್ರಾರಂಭ ರುದ್ರದೇವರಿಗೆ ಶಿರಶೂಲ ಅಭಾವತ್ತು ತಲೆಯಲ್ಲಿ ಶೂಲ ಬರಲಿಕ್ಕೆ ಪ್ರಾರಂಭ ತ್ರಿಶೂಲದಾರಿಗೂ ತಲೆಯಲ್ಲಿ ಶೂಲ ಬರಲಿಕ್ಕೆ ಪ್ರಾರಂಭ ತಲೆ ಶೂಲಿ ಪ್ರಾರಂಭ ಆಯಿತು ಮೊದಲನೇ ಹೆಡ್ಡೇಕ್ ಪ್ರಾರಂಭ ಆದ್ದೇ ಅಲ್ಲಿಂದ ಅಲ್ಲಿಂದ ವಿಷವನ್ನು ತಿಂದು ರುದ್ರದೇವರಿಗೆ ತಲೆ ಸುತ್ತಲಿಕ್ಕೆ ಪ್ರಾರಂಭ ದೇವ್ರು ವಾಯುದೇವರು ಕೇಳಿದ್ರಂತೆ ರುದ್ರದೇವರ ಹತ್ರ ಅಪ್ಪ ಅಂತ ಚೂರು ಜಾಸ್ತಿ ಕೊಡಲ ಅಂತ ರುದ್ರದೇವರು ಹೇಳಿದ್ರೆ ಬೇಡಪ್ಪ ಬೇಡ ಸಾಕೋ ಸಾಕು ಅಂತ ಮತ್ತೆ ಇಷ್ಟು ತಿಂದಿದ್ರು ಏನು ಅಂತ ಯಾಕೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರಂತೆ ಹೀಗೆ ತನ್ನ ಶಿಷ್ಯ ಆದ್ದರಿಂದ ಕೇಳಿದಷ್ಟು ಕೊಡದೆ ಸ್ವಲ್ಪ ಮಾತ್ರ ಅದು ವಾಯುದೇವರ ದೊಡ್ಡ ಗುಣ ಅಂತೆ ಭಗವಂತನ ದೊಡ್ಡ ಗುಣ ಅಂತೆ ನಾವು ಕೇಳಿದ್ದೆಲ್ಲ ಕೊಡೋದಿಲ್ಲ ಅಂತೆ ನಾವು ಕೇಳಿದ್ರ ಚೂರು ಕೊಟ್ಟಿರ್ತಾನಂತೆ ಅಷ್ಟು ಕೊಟ್ರೆ ತಲೆ ತಿಳಿಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದರು ನಾವು ಕೇಳಿದ್ದೆಲ್ಲ ಕೊಟ್ಟಿದ್ರೆ ಏನಾಗ್ತಿತ್ತು ರೀ ಸುತ್ತಿ ಕೆಳಗೆ ಬಿಟ್ಟು ಸತ್ತು ಹೋಗ್ತಿದ್ದೆವು ಅದರಿಂದ ಮನುಷ್ಯ ಕೇಳಿದ್ದನ್ನೆಲ್ಲ ದೇವರು ವಾಯುದೇವರು ಎಲ್ಲ ಕೊಡೋದಿಲ್ಲ ಅಂತೆ ಒಂಚೂರು ಸ್ಯಾಂಪಲ್ ಮಾತ್ರ ಕೊಟ್ಟಿರ್ತಾರೆ ಅಂತೆ ಕಣ್ಣು ಬಿಟ್ಟು ನೋಡಿ ಕೇಳಿದ್ದಕ್ಕೆ ಅಯ್ಯೋ ಅಪೇಕ್ಷೆ ಪಟ್ಟದ್ದಕ್ಕೆ ಅಷ್ಟಿಂದಲೇ ನಮಗೆ ಸಾಕೋ ಸಾಕಾಗುತ್ತೆ ಇನ್ನೊಂದ್ಸಲ ದೇವರ ಕೇಳೋದು ಬೇಡ ಅಲ್ಲಿವರೆಗೆ ನಾವು ಬಂದಿರ್ತೇವೆ ಅಂತೆ ತದ್ದಾಸನೋರ್ವ ವಾಯುದೇವರ ದಾಸನೋರ್ವ ಏನು ಮಾಡಿದರು ಅಮೃತ ನೆನಿಸಿದ ಅಂತ ಹೇಳ್ತಾರೆ ರುದ್ರದೇವರು ನಂಜುಂಡ ಆಗಿಬಿಟ್ಟ ನಂಜನ್ನು ಉಂಡ ಏನು ಮಾಡಿದ ವಿಶಾ ಅದು ಕಂಠದಲ್ಲಿಯೇ ಇಟ್ಟುಕೊಂಡಂತೆ ಕೆಳಗೆ ಇಳಿ ಇಳಿಲಿಕ್ಕೆ ಬಿಡಲಿಲ್ಲ ಅಲ್ಲಿಯೇ ವಾಯುದೇವರು ನಿಲ್ಲಿಸಿ ಅವರನ್ನು ರಕ್ಷಣೆ ಮಾಡಿದ ಅಂತ ಶಾಸ್ತ್ರಕಾರರು ಹೇಳ್ತಾರೆ ನಾವು ನಂಜುಂಡರಾಗಬೇಕು ಅಂತ ಅಂದರೆ ನಂಜಿಯನ್ನು ಉಣ್ಣಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ ನಂಜಿಯನ್ನು ಕಾರಬೇಕು ಅಂತೂ ಅದಕ್ಕೆ ಅರ್ಥ ಅಲ್ಲ ನಂಜುಂಡರಾಗಬೇಕು ಅಂತ ಚಿಂತನೆ ಏನು ಅಂತಂದರೆ ಕೆಲವು ಸಲ ಸಮಾಜದಲ್ಲಿಂತಹ ನಂಜಿಗಳು ತುಂಬ ನಮಗೆ ಸಿಗುತ್ತೆ ತಿನ್ನಲಿಕ್ಕೆ ಅವರು ಹೇಳಿರ್ತಾರೆ ಇವರು ಹೇಳಿರ್ತಾರೆ ಅವರು ಹಾಗೆ ಇವರು ಹೀಗೆ ಅಂತ ಎಲ್ಲ ನಂಜಿಗಳು ನಮ್ಮ ಒಳಗೆ ಹೋಗಿರ್ತವೆ ಅದು ಎಲ್ಲಿ ಹೋಗಿಬೇಕು ಎಲ್ಲಿ ಉಳಿಬೇಕು ಅಂತಂದರೆ ಹೊಟ್ಟೆಯೊಳಗೆ ಹೋಗಬಾರ್ದಂತೆ ಅದು ಗಂಟ್ಲಲ್ಲೇ ನಿಲ್ಲಬೇಕಂತೆ ಗಂಟ್ಲ ಕೆಳಗೂ ಇಳಿಬಾರ್ದು ಗಂಟ್ಲಿಂದ ಮೇಲೆಯೂ ಬರಬಾರದು ಅಲ್ಲಿಯೇ ಉಳಿಬೇಕು ನಂಜುಂಡರಾಗಬೇಕು ಅಂತ ಪ್ರಾಯಶಃ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಇಂತಹ ಕೆಟ್ಟ ಮಾತುಗಳು ಏನಾದ್ರೂ ಇದ್ರೆ ಅದು ಇನ್ನೊಬ್ಬರಿಗೆ ಪಕ್ಕದ ಮನೆಯವರಿಗೆ ಬೇಕು ಸಂಬಂಧಪಟ್ಟ ಕೆಟ್ಟ ಮಾತುಗಳಿದ್ರೆ ಅದು ಒಳಗೆ ಇಟ್ಟುಕೊಳ್ಳಿಕ್ಕೇ ಅದು ಯಾರತ್ರ ಆದ್ರೂ ಹೇಳದಿದ್ರೆ ನಿದ್ರನೇ ತಿಂದ ಅನ್ನ ಜೀರ್ಣ ಆಗುದಿಲ್ಲ ನೋಡಿ ಯಾರ ಹತ್ರನ ಈ ವಿಷಯ ಹೀಗೆ ಮಾರು ಹೌದಾ ಮತ್ತೇನು ಅದಕ್ಕೆ ಅದು ಒಗ್ಗರಣೆಲ್ಲ ಹಾಕಿ ಮತ್ತೆಲ್ಲ ಹೇಳಲಿಕ್ಕೆ ಉಂಟು ಮತ್ತೆ ಅವ ಯಾರತ್ರ ಹೇಳಬೇಡ್ರಿ ಅಂತ ಹೇಳಿ ಆ ಒಂದೊಂದು ಒಗ್ಗರಣೆಯಿಂದ ಇಷ್ಟ ಹಾಕಿ ಹೇಳಲಿಕ್ಕೆ ಉಂಟು ಆಗ ಊರಿಡೀ ಗೊತ್ತಾಯಿತು ಪೇಪರಿಗಿಂತ ಮುಂಚೆ ನಮ್ದು ಸುದ್ದಿ ಗೊತ್ತಾಯಿತು ರುದ್ರದೇವರು ತಿಳಿಸಿಕೊಟ್ಟಿದ್ದಾರೆ ಏನಾದರೂ ಕೆಟ್ಟದಿದ್ದರೆ ಇನ್ನೊಬ್ರ ನಾವು ಹೇಳಬಾರದು ಅದು ಪರಂ ಕಂಟೆ ನಿಯಚ್ಚತಿ ಅದು ಕೆಟ್ಟದಿದ್ದರೆ ಅದು ಕುತ್ತಿಗೆಯಲ್ಲೇ ಇಟ್ಟುಕೊಳ್ಬೇಕಂತೆ ಇನ್ನೊಬ್ರ ಹೇಳಬಾರದು ಅಲ್ರಿ ಕುತ್ತಿಗೆಯಲ್ಲಿ ಇಟ್ಟುಕೊಂಡ್ರೆ ಸುಡುತ್ತೆ ರುದ್ರದೇವರಿಗೆ ಸುಟ್ಟಿತ್ರಿ ಪಾಪ ಇಟ್ಟು ಇಟ್ಟುಕೊಳ್ಳಿಲ್ಲೇನು ಅದು ಹೊರಗೆ ಹಾಕಿದ್ರೆ ಇಡೀ ಜಗತ್ತು ಸುಡ್ತಿತ್ತು ಒಂಚೂರು ಕೊಟ್ಟದ್ದು ಅದನ್ನು ಲೀಕ್ ಆಗಿದ್ದರೆ ಅದು ಜಗತ್ತೇ ಅದರಿಂದ ಅನಿಷ್ಟವನ್ನು ಅನುಭವಿಸ್ತಿತ್ತು ಒಳಗಿಂದ ತಾನೇ ಸಂಕಟ ರುದ್ರದೇವರು ಆದ್ದರಿಂದ ಕೇಳಿದ್ದ ಕರ್ಮಕ್ಕೆ ಒಳಗೇ ಇಟ್ಟುಕೊಂಡು ಸಂಕಟ ಪಟ್ಟುಕೊಳ್ಳಿ ಇನ್ನೊಬ್ಬರಿಗೆ ಹೇಳಿ ಅವರು ಮತ್ತೊಬ್ಬರಿಗೆ ಹೇಳಿ ಸಂಕಟ ಅಂತ ರುದ್ರದೇವರು ತಿಳಿಸಿಕೊಟ್ಟಿದ್ದಾರೆ ಅದರಿಂದ ಕೆಟ್ಟದ್ದು ಸುದ್ದಿ ಇದ್ದರೆ ಇನ್ನೊಬ್ಬರ ಮುಂದೆ ಹೇಳಲಿಕ್ಕೆ ಹೋಗಬೇಡಿ ಯಾಕೆ ಗೊತ್ತಾ ಆ ಕೆಟ್ಟ ಸುದ್ದಿ ನಾಳೆ ನಮ್ಮ ಬಗ್ಗೆಯೂ ಹಾಗಾದರೆ ಏನು ಮಾಡೋದು ಅವನು ಹೇಳಿದರೆ ನಮ್ಮ ಬಗ್ಗೆ ಹೇಳಬಾರದು ಹಾಗಾದರೆ ನಿನ್ನೊಬ್ಬರ ಬಗ್ಗೆಯೂ ನೀನು ಹೇಳಬೇಡ ಅಷ್ಟಕ್ಕಾದರೂ ಪುಣ್ಯ ಗಿಣ್ಯ ಬರುತ್ತೆ ಅಂತಲ್ಲ ನನ್ನ ಬಗ್ಗೆ ಇನ್ನೊಬ್ಬರು ಹೇಳಬಾರದು ಅಂತ ಇನ್ನೊಬ್ಬರ ಬಗ್ಗೆಯೂ ನೀನು ಹೇಳಬೇಡ ಅದು ಪರಂ ಕಂಠೇ ನೀವು ಏನಾದರೂ ಒಳ್ಳೆಯ ಸುದ್ದಿ ಇದ್ದರೆ ಅದನ್ನು ನಾವು ತಪ್ಪಿ ಹೋಗಿಯೂ ಹೇಳುವುದಿಲ್ಲ ಅವ್ರು ಭಾರಿ ಒಳ್ಳೆಯ ಕೆಲಸ ಮಾಡಿದ್ರಿ ಅದಾ ಅದೇನು ಅಂತ ಅದು ಹೇಳುವುದೇ ಇಲ್ಲ ತಪ್ಪಿ ಹೋಗಿಯೂ ಹೇಳೋದಿಲ್ಲ ರುದ್ರದೇವ್ರದ್ದು ಏನು ಗೊತ್ತೋ ಏನಾದರೂ ಒಳ್ಳೆದಿದ್ರೆ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯತಿ ಅಂತ ಇಂದು ಕ್ಷೇಡವೂ ಇವೇಶ್ವರ ಸಮುದ್ರ ಮದನೆ ಮಾಡಿದಾಗ ಸಿಕ್ಕಿದ ಎರಡು ಬಹುಮಾನಗಳಂತೆ ಒಂದು ವಿಷ ಒಂದು ಚಂದ್ರ ವಿಷವನ್ನು ಕುತ್ತಿಗೆಯಲ್ಲಿ ಇಟ್ಟುಕೊಂಡ್ರಂತೆ ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡ್ರಂತೆ ರುದ್ರದೇವರು ಯಾಕೆಂದ್ರೆ ಚಂದ್ರ ಇಡೀ ಜಗತ್ತಿಗೆ ಬೆಳಕನ್ನು ಚೆಲ್ಲುವ ಅದರಿಂದ ತಲೆ ಮೇಲೆ ಇಟ್ಟುಕೊಂಡ್ರಂತೆ ಇಡಿ ಜಗತ್ತಿಗೆ ಅದರಿಂದ ಪ್ರಯೋಜನ ಆಗಲಿ ಯಾವುದು ಒಳ್ಳೆಯದೋ ಅದನ್ನು ತಲೆಯ ಮೇಲೆ ಇಟ್ಟುಕೊಳ್ಬೇಕಂತೆ ಯಾವುದು ಕೆಟ್ಟದೋ ಅದು ಕಂಠದ ಒಳಗೆ ಇಟ್ಟುಕೊಳ್ಬೇಕಂತೆ ರುದ್ರದೇವರು ಒಳ್ಳೆದಾಗಿರತಕ್ಕ ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡು ಇಡೀ ಜಗತ್ತಿಗೆ ಸೋಡಿಯಂ ಲೈಟ್ ಕೊಟ್ಟರಂತೆ ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಟ್ಟರಂತೆ ಯಾವುದು ಜಗತ್ತಿಗೆ ಹಾನಿಕಾರಕ ವಿಷ ಅದನ್ನು ಕುತ್ತಿಗೆಯ ಇಟ್ಟುಕೊಂಡ್ರಂತೆ ನಮ್ಮದು ಪೂರ್ತಿ ವಿರುದ್ಧ ಜಗತ್ತಿಗೆ ಯಾವುದು ಒಳ್ಳೆಯದೋ ಅದು ಕುತ್ತಿಗೆಯ ಒಳಗೇ ಇಟ್ಟುಕೊಳ್ತೇವೆ ಅದನ್ನ ಬರೀ ತೋರಿಸ್ಲಿಕ್ಕೆ ಹೋಗಲ್ಲ ಯಾಕೆ ಅವನಿಗೆ ಅದರಿಂದ ಲಾಭ ಆಗುತ್ತೋ ಏನೋ ಅಂತ ಕೆಟ್ಟದಿದ್ರೆ ಇಡೀ ಜಗತ್ತಿನ ಹೊರಗೆ ನಾವು ಅದನ್ನು ಹಾಕಿಬಿಡ್ತೇವೆ ಅಂತ ಹಾಗಾಗಬಾರದು ಅನ್ನೋದನ್ನು ತೋರಿಸಿಕೊಡ್ತಾರೆ ತದ್ದಾಸ ನೋರುವ ಅಮೃತ ಅಂತ ಅವನು ಅಮೃತ ಅಂತ ಅನಿಸಿಕೊಂಡ ಅಮೃತೇಶ್ವರ ಮೃತಿ ಇಲ್ಲದಿದ್ದವ ಅಂತ ಅನಿಸಿಕೊಂಡ ನಿಜವಾಗಿ ಸಾಯಬೇಕಾಗಿರತಕ್ಕಂತಹ ವ್ಯಕ್ತಿ ಬದುಕಿದ ಒಬ್ಬ ಕಾಲಕೂಟವನ್ನು ಉಂಡು ಲೋಕವನ್ನು ಪಾಲನೆ ಮಾಡಿದ ತದ್ದಾಸ ಒಬ್ಬ ಕಾಲಕೂಟವನ್ನು ತಿಂದು ಅಮೃತ ನೆನೆಸಿದ ಅಂತ ಅದರಿಂದ ತಿಂದ ಆಹಾರವೂ ಕೂಡ ಭಗವಂತನಿಗೆ ಸಮರ್ಪಿತವಾದಾಗ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾದಾಗ ವಿಷವೂ ಅಮೃತವಾಗುತ್ತೆ ಅನ್ನುವುದನ್ನು ದಾಸರು ಈ ಹಾಡಿನಲ್ಲಿ ನಮ್ ಸೋದಾಹರಣವಾಗಿ ಉದಾಹರಣೆ ಸಹಿತವಾಗಿ ನಮಗೆ ವಿವರಿಸಿದ್ದಾರೆ ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಬಂತು ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡುವಾಗ ದ್ವಾದಶ ಸ್ತೋತ್ರವನ್ನು ಹೇಳಬೇಕು ಆ ದ್ವಾದಶ ಸ್ತೋತ್ರದಲ್ಲಿ ಅಮೃತ ಬೀಜ ಇದೆ ಅಂತ ಒಂದೇ ಒಂದ್ಯಂ ವಂ ಎಂಬಂತಹದ್ದು ಅಮೃತ ಬೀಜ ಕೊನೆಗೆ ಆನಂದ ತೀರ್ಥ ಪರಾನಂದ ವರದ ಇದೆ ಒಂದ ಅಂದ್ರೆ ಅಮೃತವನ್ನು ಕೊಡತಕ್ಕಂತಹ ದ್ವಾದಶ ಸ್ತೋತ್ರವನ್ನು ಹೇಳಿ ನೈವೇದ್ಯ ಸಮರ್ಪಣೆ ಮಾಡುವ ಸಂಪ್ರದಾಯ ಅಂದ್ರೆ ಆ ಹನ್ನೆರಡು ಸ್ತೋತ್ರಗಳಲ್ಲಿ ಹೇಳಿದ ಭಗವಂತನ ಗುಣಗಳನ್ನು ಚಿಂತನೆ ಮಾಡಿದರೆ ಆ ಅಮೃತಮಯನಾದ ಭಗವಂತ ನೈವೇದ್ಯದಲ್ಲಿ ಬಂದು ಕೂತ್ರೆ ಅಲ್ಲಿರತಕ್ಕಂತಹ ವಿಷಯ ಎಲ್ಲ ದೂರ ಆಗ್ತದೆ ಅಮೃತ ಅಲ್ಲಿ ಬಂದು ಸೇರುತ್ತೆ ನಾವೆಲ್ಲ ಅಮೃತರಾಗಿ ಬಿಡುತ್ತೇವೆ ಅನ್ನುವಂತಹ ಚಿಂತನೆ ನಮಗೆ ಹಿರಿಯರು ಕೊಟ್ಟರು ಹೀಗೆ ಅಮೃತತ್ವವನ್ನು ನಾವು ಪಡೆಯಬೇಕಾಗಿದ್ದರೆ ಅದಕ್ಕೆ ಭಗವಂತ ಅಲ್ಲಿ ನೆಲೆಸಬೇಕಾಗಿರತಕ್ಕಂತಹದ್ದು ಅದನ್ನು ದಾಸರು ಕೊನೆಗೆ ಫಲಶೃತಿ ಹೇಳ್ತಾ ಒಂದು ಮಾತು ಹೇಳ್ತಾರೆ ಶ್ರೀ ಲಕುಮಿ ವಲ್ಲಭ ಶುಭಾಶುಭಾದ ಕರ್ಮಗಳನ್ನು ಉಂಬನು ಅದರಿಂದ ಎಲ್ಲವನ್ನೂ ಉಣ್ಣುವವ ಯಾರು ಅಂತಂದರೆ ಅದು ಭಗವಂತ ಅವನಿಗೆ ಶುಭ ಇದು ಅಶುಭ ಯಾವುದು ಇಲ್ವೇ ಇಲ್ಲ ಎಲ್ಲವೂ ಶುಭ ಅವನಿಗೆ ಅಶುಭ ಅಂತ ಇಲ್ವೇ ಇಲ್ಲ ಎಲ್ಲವೂ ಶುಭ ಅಂತ ಶುಭ ಅಶುಭ ಎಂಬಂತಹದ್ದು ಇಲ್ವೇ ಇಲ್ಲ ಅವನ ಪಾಲಿಗೆ ಎಲ್ಲವೂ ಶುಭವೇ ಲಕ್ಷಿ ವಲ್ಲಭ ಎಲ್ಲ ಕರ್ಮಗಳನ್ನು ಉಂಬನು ನಾವು ಮಾಡುವ ಎಲ್ಲ ಕರ್ಮಗಳನ್ನು ಅವನು ಸ್ವೀಕಾರ ಮಾಡ್ತಾನಂತೆ ಬರಿ ಅನ್ನವನ್ನು ಮಾತ್ರ ಸ್ವೀಕಾರ ಮಾಡುವುದಲ್ಲ ನಾವು ಏನೇನು ಕರ್ಮಗಳನ್ನು ಸ್ವೀಕಾರ ಮಾಡ್ತೇವೆ ಅದೆಲ್ಲವನ್ನು ಅವನೇ ಸ್ವೀ ಆ ಕರ್ಮದ ಸಾರಭಾಗವನ್ನು ಭಗವಂತ ಮೊದಲು ತಾನು ಗ್ರಹಿಸ್ತಾನಂತೆ ಆ ಸಾರಭಾಗವನ್ನು ಉಳಿದವರಿಗೆ ಕೊಡ್ತಾನೆ ಅಷ್ಟೆ ದಾಸರ್ ಮುಂದುವರಿಸಿ ಹೇಳ್ತಾರೆ ಉಪಚಯದ ಏಳಿಗೆಗಳು ಇವಾಗಿಲ್ಲವೆಂದಿಗೂ ಅಲ್ಲ ಈ ಕರ್ಮವನ್ನು ಸ್ವೀಕಾರ ಮಾಡದೆ ಹೋದರೆ ಭಗವಂತನಿಗೆ ತೊಂದರೆ ಆಗತ್ತಾ ನಾವು ಊಟ ಮಾಡಿಲ್ಲ ನಾವು ಕ್ಷೀಣ ಆಗಲಿಕ್ಕೆ ಪ್ರಾರಂಭ ಆಗ್ತೇವೆ ಊಟ ಮಾಡಿದರೆ ನಾವು ಪುಷ್ಟರಾಗ್ತೇವೆ ಹಾಗೆ ಭಗವಂತ ಕರ್ಮವನ್ನು ಸ್ವೀಕಾರ ಮಾಡಿದರೆ ಅವನಿಗೆ ಉಪಚಯ ಕರ್ಮವನ್ನು ಸ್ವೀಕಾರ ಮಾಡದೆ ಹೋದರೆ ಉಪಚಯ ಇಲ್ಲ ಅಪಚಯ ಆಗತ್ತೆ ಹೀಗೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಉಪಚಯ ದ ಏಳಿಗೆಗಳು ಇವಾಗ ಇಲ್ಲವೆಂದಿಗೂ ಎಂದೆಂದೂ ಕರ್ಮಣಾನೋ ವರ್ಧತೇನೋ ಕನಿಯಾನ್ ಕರ್ಮದ ಅಭಿವೃದ್ಧಿಯೂ ಇಲ್ಲ ಕರ್ಮ ಮಾಡದೇ ಹೋದರೆ ಕ್ಷೀಣತೆಯೂ ಇಲ್ಲ ಭಗವಂತನಿಗೆ ಬಿಡುವನೇ ನಾವಿತ್ತ ಕರ್ಮ ಫಲ ದೇವರು ಭಾರೀ ಲೋಭಿಯಂತೆ ಒಂಚೂರು ಸಿಕ್ಕಿದ್ರೂ ಬಿಡುವುದಿಲ್ಲ ಅಂತ ಲಾಭ ನಾವಾದರೆ ನಾಲ್ಕು ಎಂಟಾಣೆ ಅದೆಲ್ಲ ನಮಗೆ ಲೆಕ್ಕನೇ ಇಲ್ಲ ಏ ಹೋಗಲಿ ಬಿಡಿ ಅಂತ ಬಿಡ್ತೇವೆ ಭಗವಂತ ಒಂದ್ ಚೂರು ಬಿಡುವುದಿಲ್ಲಂತೆ ಭಾರಿ ಲೋಭಿ ಅಂದ್ರೆ ಭಾರಿ ಲೋಭಿ ತಿಮ್ಮಪ್ಪ ಶೆಟ್ಟಿ ಅಂದ್ರೆ ತಿಮ್ಮಪ್ಪ ಶೆಟ್ಟಿಯೇ ಚೂರು ಬಿಡುವುದಿಲ್ಲಂತೆ ನಾವಿತ್ತ ಕರ್ಮದ ಫಲ ಬಿಡುವನೇ ಅಂತ ದಾಸರು ಕೇಳ್ತಾರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂಬುಜ ಜಾಂಡೋದರನು ವಿಪಿನದಿ ಶಬರಿಯ ಎಂಜಲನುಂಡ ಗೋಕುಲದ ಅಬಲೆಯರನು ಒಲಿಸಿದನು ಋಷಿ ಪತ್ನಿಯರು ಕೊಟ್ಟನ್ನ ಸುಭುಜ ತಾಬುಂಜಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೆ ನಾವಿತ್ತ ಕರ್ಮ ಫಲ ಎಷ್ಟು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಭಗವಂತ ಕರ್ಮದ ಫಲ ಬಿಡುವುದಿಲ್ಲ ಅದನ್ನು ಸ್ವೀಕರಿಸುತ್ತಾನೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು ಅಂಬುಜಜ ಅಂಡೋದರನು ವಿಪಿನದಿ ಶಬರಿಯ ಎಂಜಲನು ಉಂಡ ಅಂಬುಜ ಅಂಬುಜಜ ಅಂಬುಜಜ ಅಂಡ ಅಂಬುಜ ಅಂಡ ಉದರ ಭಗವಂತನ ನಾಭಿಯಿಂದ ಪ್ರಾರಂಭ ಆಗಿ ಆ ನಾಭಿಯಲ್ಲೇ ಕೊನೆಗೆ ನಿಲ್ಲಿಸುತ್ತದೆ ಈ ಶಬ್ದ ಅಂಬು ನೀರು ಅಂಬುಜ ನೀರಲ್ಲಿ ಹುಟ್ಟಿದಂತಹದು ಕಮಲ ಅಂಬುಜಜ ಆ ಕಮಲದಲ್ಲಿ ಹುಟ್ಟಿದ್ದು ಅಂದ್ರೆ ಭಗವಂತನ ನಾಭಿ ಕಮಲದಲ್ಲಿ ಹುಟ್ಟಿದ ಚತುರ್ಮುಗ ಅಂಬುಜಜ ಅವನ ಅಂಡ ಅಂದ್ರೆ ಬ್ರಹ್ಮಾಂಡ ಅದನ್ನು ಹೊಟ್ಟೆಯಲ್ಲಿಟ್ಟುಕೊಂಡವ ಅಂದರೆ ಭಗವಂತ ಅಂದ್ರೆ ಭಗವಂತನ ಹೊಟ್ಟೆಯಿಂದ ಬಂದ ಕಮಲದಲ್ಲಿ ಬಂದ ಚತುರ್ಮುಖನ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವ ಅದಕ್ಕೆ ಹೇಳುದು ಹೊಟ್ಟೆಯಿಂದ ಪ್ರಾರಂಭವಾಗಿ ಹೊಟ್ಟೆಯಲ್ಲೇ ಬಂದು ನಿಲ್ಲಿಸಿತು ಶಬ್ದ ಅಂತ ಅಂಬುಜಜಾಂಡೋದರನು ಅಂದ್ರೆ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡ ಭಗವಂತ ಬ್ರಹ್ಮಾಂಡೋದರನಾದಂತಹ ಭಗವಂತ ಏನು ಮಾಡಿದ ವಿಪಿನತಿ ಕಾಡಿಗೆ ಹೋದ ಎಲ್ಲ ಹೇಳ್ತಾರೆ ಕೈ ಕೈಗೆ ಬೈತಾರೆ ಶಾಪ ಇಡ್ತಾರೆ ಮಂತ್ರೆಗೆ ಒಂಥರ ಶಾಪ ಕೊಡ್ತಾರೆ ಏನೆಲ್ಲಾ ಮಾಡ್ತೇವೆ ನಾವು ಯಾಕೆ ರಾಮನನ್ನು ಕಾಡಿಗೆ ಕಳಿಸಿದ್ದು ಅಂತ ದಾಸರ್ ಹೇಳ್ತಾರೆ ಯಾರಿಗೆ ನೀವು ಬೈಬೇಡಿ ಅಂತ ಹೋಗ್ಲಿಕ್ಕೊಂದು ಕಾರಣ ಇದೆ ರಾಮಚಂದ್ರ ಬೇಕು ಅಂತಲೇ ಹೋದ್ದು ಯಾಕೆ ಹೋದ ಅಂತಂದ್ರೆ ಕಾರಣ ಕಾಡಿಗೆ ಹೋಗ್ಲಿಕ್ಕೇನು ಕಾರಣ ಅಂದ್ರೆ ವಿಪಿ ಶಬರಿಯ ಎಂಜಲನು ಉಂಡ ಅದಕ್ಕೋಸ್ಕರ ಹೋದ್ವು ನಮ್ಮ ದೇವರು ಎಂಜಲು ಊಟ ಮಾಡಬೇಕಾಗಿತ್ತು ಎಲ್ಲ ಮಡಿ ಊಟ ಮಾಡಿ ಸಾಕಾಗಿತ್ತು ನಮ್ಮ ದೇವರಿಗೆ ಎಂಜಲನ್ನು ಒಂದು ಸಲ ಉಣ್ವಾ ಅಂತ ಆಶಾ ಇತ್ತು ನಮ್ಮ ದೇವರಿಗೆ ಅದಕ್ಕೆ ವಿಪಿ ನದಿ ಕಾಡಿಗೆ ಹೊರಟು ವಿಪಿ ನದಿ ಕಾಡಿಗೆ ಹೋಗಿ ಎಂಜಲನ್ನು ಉಂಡ ಇದೆಂತಂದ್ರೆ ಎಂಜಲು ಉಂಡ ಏನಿದು ಎಂಜಲು ಎಂಜಲು ಏನು ಅಂದರೆ ನಮ್ಮದು ಮುಸುರದ್ದೇನು ಅಲ್ವೇ ಅಲ್ಲ ಮತ್ತೇನು ಎಂಜಲು ಅಂತಂದರೆ ಶಬರಿ ಶಬರಿ ಒಬ್ಬಳು ಹೆಣ್ಮಗಳು ಇದನ್ನು ನಾವು ಮರೀಲಿಕ್ಕಿಲ್ಲ ಎಲ್ಲಿದ್ಲು ಅವಳು ಅಂತಂದರೆ ಕಾಡಲ್ಲಿದ್ಲು ಎನ್ನುವುದನ್ನು ನಾವು ಮರೀಲಿಕ್ಕಿಲ್ಲ ಒಬ್ಬ ಹೆಣ್ಮಗಳು ಒಂದು ಕಾಡ್ನಲ್ಲಿ ಒಬ್ಬಂಟಿಗಳಾಗಿ ಯಾರು ಇಲ್ಲದೆ ವಾಸ ಮಾಡಿಕೊಂಡಿದ್ದಾಳೆ ಅಂದರೆ ಏನು ಧೈರ್ಯ ಅಂತ ನೀವು ಆಲೋಚನೆ ಮಾಡಿ ಅಂದರೆ ಭಗವಂತ ಒಲಿಯಬೇಕಾಗಿದ್ದರೆ ಅಭಯಂ ಸತ್ತ ಸಂಶುದ್ಧಿ ಮೊದಲನೇದ್ದು ದೈವಿ ಸಂಪತ್ತು ಮನಸ್ಸಿನಲ್ಲಿ ಬೇಕಾಗಿರತಕ್ಕಂತಹದ್ದು ಅಭಯ ನಿರ್ಭಯತೆ ಎಂಬಂತಹದ್ದು ಮೊಟ್ಟ ಮೊದಲು ದೇವರ ಬಗ್ಗೆ ದೇವರನ್ನು ಪಡೆಯಬೇಕಾಗಿದ್ದರೆ ಮೊದಲು ಭಯವನ್ನು ಬಿಡಬೇಕು ಭಯ ಬಿಡದೆ ದೇವರು ನಮಗೆ ಸಿಗುವುದಿಲ್ಲ ಏಕಾದಶಿ ಉಪವಾಸರಿ ಮಾಡಿದ್ರೆ ಏನಾಗುತ್ತೋ ಏನೋ ಭಯನೋ ದೇವರ ಹತ್ತಿರ ಬರೋದಿಲ್ಲ ಮೊದಲು ಭಯ ಬಿಡು ಅಂತ ಹೇಳ್ತಾನೆ ಶಬರಿ ಭಯ ಇಲ್ಲ ಒಬ್ಬಳೆ ಕಾಡಲ್ಲಿ ವಾಸ ಮಾಡಿದ್ಲು ಅಲ್ಲ ಅವಳಿಗೆ ಏನು ಧೈರ್ಯ ಅಂತ ನೀವು ಕೇಳ್ತೀವಿ ಅದಕ್ಕೆ ಒಂದು ಧೈರ್ಯವನ್ನು ಆಚಾರ್ಯರು ಹೇಳ್ತಾರೆ ಒನೆ ಅತ್ರಸ ಅಭೂತು ಅಂತ ಹೇಳ್ತಾರೆ ಅವರಿಗೆ ತ್ರಸಾ ಉದ್ವೇಗ ಇಲ್ಲ ಅವಳಿಗೆ ಉದ್ವೇಗ ಇಲ್ಲದಿರಲಿಕ್ಕೆ ಕಾರಣ ಏನು ಅತ್ರಸ ಏನು ಕಾರಣ ಅಂದ್ರೆ ಒಂದು ಕಾರಣ ಮತಂಗ ವಚಸ ಮತಂಗ ಋಷಿಗಳ ಆಶ್ರಮ ಇತ್ತು ಮತಂಗ ಋಷಿಗಳಲ್ಲಿ ವಾಸ ಮಾಡಿಕೊಂಡಿತ್ತು ಮತಂಗ ಋಷಿಗಳು ಹೇಳಿದ್ರಂತೆ ಅಮ್ಮ ಶಬರಿ ನೀನೇನ್ ಚಿಂತೆ ಮಾಡಬೇಡ ರಾಮದೇವರು ಬರ್ತಾರೆ ನಿನಗೆ ಅನುಗ್ರಹ ಮಾಡ್ತಾರೆ ನಾವಾದ್ರೆ ಯಾವಾಗ ಬರ್ತಾರೆ ಯಾವಾಗ ಡೇಟ್ ಎಷ್ಟು ಗಂಟೆಗೆ ಖಂಡಿತ ಬರ್ತಾರ ಅದು ಗ್ಯಾರಂಟಿಯಾ ಬಾರದಿದ್ರೆ ಸಾವಿರ ಸಮಸ್ಯೆ ಅದಕ್ಕೆ ಮತಂಗ ಋಷಿಗಳು ನಮಗೆ ಹೇಳಲಿಕ್ಕೆ ಹೋಗಲಿಲ್ಲ ನೀವು ಸಮಸ್ಯೆ ಅರ್ಥ ಆಗುವುದಿಲ್ಲ ಒಂದು ಹೇಳಿದರೆ ಅದರ ಮೇಲೆ ಸಾವಿರ ಸಾವಿರ ಪ್ರಶ್ನೆಗಳು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇನ್ನಷ್ಟು ಪ್ರಶ್ನೆ ಜಾಸ್ತಿ ಶಬರಿ ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ ಯಾವಾಗ ಬರ್ತಾನ ನಾಳೆ ಬರ್ತಾನ ಗೊತ್ತಿಲ್ಲ ಮತಂಗ ಋಷಿಗಳು ಹೇಳಿದ್ದೇನು ರಾಮಚಂದ್ರ ಬರ್ತಾನೆ ನಿನಗೆ ಅನುಗ್ರಹ ಮಾಡ್ತಾನೆ ಖುಷಿಯು ಖುಷಿ ಅದರಿಂದ ಭಯನೇ ಇಲ್ಲ ರಾಮಚಂದ್ರ ಬರ್ತಾನೆ ಅಂತ ಆದರೆ ಅಲ್ಲಿವರೆಗೆ ನಾನು ಇರ್ತೇನೆ ಅಂತಾಯಿತು ನಾನು ಇರಬೇಕಾದರೆ ಯಾವುದೇ ಕಾಡು ಪ್ರಾಣಿ ನನ್ನನ್ನು ಮುಟ್ಟುವುದಿಲ್ಲ ಅಂತಾಯಿತು ಯಾವ ದುಷ್ಟರೂ ನನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ ಅಂತಾಯಿತು ನನಗೇನು ಭಯ ರಕ್ಷಣೆ ಮಾಡಲಿಕ್ಕೆ ರಾಮಚಂದ್ರ ಬರ್ತಾನೆ ಅಂತ ಆದರೆ ಅವನ ಸಂಕಲ್ಪ ಹೀಗಿದೆ ಅಂತ ಆದರೆ ನಾನು ಯಾಕೆ ಭಯ ಅಂತ ಅವಳ ಒಳಗಿನ ಅಂತಃಸತ್ವ ಇದು ಅದರಿಂದ ಋಷಿಗಳ ಮಾತು ಇದಕ್ಕೆ ಪೂರಕ ಮತಗರ್ಷಿಗಳು ಹೇಳಿದರು ದೊಡ್ಡವರು ಹೇಳಿದ ಮೇಲೆ ಅದರ ಬಗ್ಗೆ ಸಂಶಯ ಅಂತ ಹೇಳ್ತಾರೆ ಶಾಸ್ತ್ರಕಾರರು ದೊಡ್ಡವರು ಏನು ಹೇಳಿದರೂ ಅದು ತೀರ್ಮಾನ ಕೊನೆಗೆ ಹೀಗೆ ಮಾಡು ಅದರ ಮೇಲೆ ಹೀಗೆ ಮಾಡಬೇಕೋ ಬೇಡುವ ಪ್ರಶ್ನೆನೇ ಇಲ್ಲಂತೆ ಹೀಗೆ ಮಾಡು ಅಂದರೆ ಅದರ ಬಗ್ಗೆ ಮತ್ತೆ ಜಿಜ್ಞಾಸೆ ಇಲ್ಲ ವೇದಗಳು ಹೇಳಿತು ಅದರ ಬಗ್ಗೆ ಗೊಂದಲ ಇಲ್ಲ ದಾಸರು ಹೇಳಿದರು ಅದರ ಮೇಲೆ ನಾವು ಸಂಶಯ ಹಾಗೆ ಮತಂಗ ಋಷಿಗಳು ಹೇಳಿದ್ರು ಅದು ಪರಮ ಪ್ರಮಾಣ ಆಯಿತು ಶಬರಿಕಿ ರಾಮಚಂದ್ರ ಬಂದೇ ತರ್ತಾನೆ ಅಂತೆ ಹಾಗೆ ದೊಡ್ಡವರಲ್ಲಿ ವಿಶ್ವಾಸ ದೊಡ್ಡವರ ಮಾತಿನಲ್ಲಿ ಶ್ರದ್ಧೆ ನಂಬಿಕೆಗಳು ಇದ್ರೆ ಆವಾಗ ಅದು ಮಂತ್ರನೋ ಕರ್ಮನೋ ಅದೆಲ್ಲವೂ ಫಲಕಾರಿಯಾಗುತ್ತೆ ಒಬ್ಬ ಹೆಣ್ಣುಮಕ್ಕಳು ಕಾಡಲ್ಲಿ ಬೆಳೆದಿರತಕ್ಕಂಥವಳು ಒಂದು ಕೆಳಜಾತಿಯವಳು ಅವಳಿಗೆ ಒಳಗಿನಲ್ಲಿ ಒಳಗಿನ ಮನಸ್ಸಿನಲ್ಲಿ ಅಷ್ಟು ಬಲ ಇದೆ ಅಂತಂದರೆ ನಮ್ಮಲ್ಲಿ ಅಷ್ಟೂ ಬಲವನ್ನು ಬೆಳೆಸಿಕೊಳ್ಳಲ್ಲ ಅಂತಂದರೆ ನಾವೇನು ಮತ್ತೆ ನಾಗರಿಕರು ನಾವು ಬೆಳೆದದ್ದು ಏನಿದು ಇದು ನಾವು ಚಿಂತನೆ ಮಾಡಬೇಕಾಯ್ತು ಶಬರಿಯಲ್ಲಿ ಅಂತಹ ಒಳಗಿನ ಆ ಸತ್ವ ಭಗವಂತನನ್ನು ನೆನಪಿಸಿತು ನಿತ್ಯ ರಾಮಚಂದ್ರ ಬರ್ತಾನೆ ಏನು ರಾಮ ಇವತ್ತು ರಾಮ ಬರ್ತಾನೆ ಯಾಕೆಂದರೆ ಬರ್ತಾನೆ ಅಂತ ಹೇಳಿದ್ರು ಯಾವಾಗ ಬರ್ತಾನೆ ಅಂತಂದರೆ ಯಾವಾಗಲೋಪ ಬರ್ತಾನೆ ಅಂತಲ್ಲ ಬರ್ತಾನೆ ಬರ್ತಾನೆ ಅಂತ ಹೇಳಿದ್ರು ಇವತ್ತು ಬರ್ಬೋದು ನಾಳೆ ಬರ್ಬೋದು ನಾಳೆ ನಾಡ್ದು ಬರ್ಬೋದು ವಿಶ್ವಾಸ ವಿಶ್ವಾಸ ಅಂತಹ ನಂಬಿಕೆ ಒಂದು ವಿರಾಟ ಪರ್ವ ಪ್ರವಚನ ಇಡಿಸಿದ್ರು ಯಾಕಂದ್ರೆ ಮಳೆ ಬರುತ್ತೆ ಅಂತ ಇಳೆ ಬಂತು ಇವು ಬೈಲಿಕ್ಕೆ ಪ್ರಾರಂಭ ಮಾಡಿದ ನೀವು ಮೊದಲೇ ಹೇಳಬಾರ್ದ ನಾನು ಕೊಡೆ ತರ್ತಿದ್ದೆ ಮನೆಗೆ ಹೋಗೋದು ಹ್ಯಾ ಅಂತ ಅಲ್ಲರಿ ವಿರಾಟ ಪರ್ವ ಹೇಳಿಸಿದ್ದು ಯಾವುದಕ್ಕೋಸ್ಕರ ಮಳೆ ಬರುವುದಕ್ಕೋಸ್ಕರ ಮಳೆ ಬಂತು ಅದು ನಮಗೇನು ಗೊತ್ತಿರಿ ವಿರಾಟ ಪರ್ವ ಹೇಳ್ತಾರೆ ಮಳೆ ಬರುತ್ತೆ ನಮಗೇನು ಗೊತ್ತಿರಿ ಅಲ್ಲ ಮತ್ತೆ ನೀವು ಹೇಳಿಸಿದ್ದು ಯಾಕೆ ಮಳೆ ಬರಬೇಕು ಅಂತ ಅದು ಬರುವುದಿಲ್ಲ ಗ್ಯಾರಂಟಿ ತಿಳ್ಕೊಂಡು ಬಂದದ್ದು ರೀ ನಮಗೆ ನಂಬಿಕೆ ಇಲ್ಲಲ್ವಾ ದೇವರು ಮಳೆ ಹ್ಯಾಕೆ ಕೊಡ್ತಾನೆ ಆದರೆ ನಮಗೆ ನಂಬಿಕೆ ಬೇಕು ಮಳೆ ಬರುತ್ತೆ ವಿರಾಟ ಪರ್ವ ಕೇಳಿದರೆ ಹೇಳಿಸಿದರೆ ಅಂತ ವಿಶ್ವಾಸ ಶ್ರದ್ಧೆ ನಂಬಿಕೆ ಬೇಕು ನಮಗೆ ನಂಬಿಕೆ ಇಲ್ಲ ದೇವರು ಹೇಳಿದ ಹಾಗಾದರೆ ವಿರಾಟ ಪರ್ವ ಹೇಳೋದು ಬೇಡ ಹೇಳಿದ್ರು ಮಳೆ ಬೇಡ ಇವನಿಗೆ ಅಂತ ಕೊಡದು ನಿಲ್ಲಿಸಿಬಿಟ್ಟಂತೆ ಒಬ್ಬರು ಬೈದರು ದೇವರಿಗೆ ಹಾಗಾಗಿ ನಮಗೆ ನಂಬಿಕೆ ಇಲ್ಲ ಶ್ರದ್ಧೆ ಇಲ್ಲ ಅಂತ ಅದು ಶಬರಿಗೆ ಆ ಶ್ರದ್ಧೆ ಇತ್ತು ರಾಮ ಬರ್ತಾನೆ ಬರ್ತಾನೆ ಅಂತಾದರೆ ಅವನಿಗೆ ಬಂದಾಗ ಉಪಚಾರ ಮಾಡಲಿಕ್ಕೆ ತೆಗೆದಿಡಬೇಕೋ ಬೇಡೋ ನಿತ್ಯ ಹಣ್ಣುಗಳನ್ನು ರಾಮಚಂದ್ರನಿಗೋಸ್ಕರ ತೆಗೆದಿಡ್ತಿದ್ಲು ಒಂದು ದಿವಸ ರಾಮಚಂದ್ರ ಬಂದೇ ಬಿಟ್ಟ ವಿಪಿ ನದಿ ರಾಮಚಂದ್ರ ಬಂದ ಬಂದವ ಕೇಳಿದ ಅಮ್ಮ ಶಬರಿ ಏನುಂಟು ಅಂತ ಕೇಳಿದ ನೋಡಿ ಒಂದು ವೇಳೆ ದಿವಸ ಇವತ್ತು ಬರಲಿಕ್ಕಿಲ್ಲ ರಾಮಚಂದ್ರ ಅಂತ ತೆಗೆದಿಡ್ದಿದ್ರೆ ಎಷ್ಟು ಬೇಜಾರಾಗ್ತಿತ್ತು ಅವಳಿಗೆ ನಿತ್ಯ ದೇವರಿಗೆ ಅಂತ ತೆಗೆದಿಡ್ತಿದ್ಲಂತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿತು ನಿತ್ಯ ದೇವರಿಗೆ ಸಮರ್ಪಣೆ ಮಾಡು ದೇವರಿಗೆ ಬರ್ತಾನೆ ಬರ್ತಾನೆ ಬರ್ತಾನೆ ಯಾವತ್ತು ಒಂದು ದಿವಸ ಬರ್ತಾನೆ ಒಂದು ಟೈಮ್ ಅಂತ ನಾವು ಕತೆ ಹೇಳದಿಲ್ವ ಹಾಗೆ ನಮ್ಮ ಜೀವನ ವಾಸ್ತವ ಸ್ಥಿತಿ ಹೀಗೆನೆ ಒಂದು ದಿವಸ ಒಂದು ಹೊತ್ತಿಗೆ ದೇವರು ಬರ್ತಾನೆ ಆ ಶಬರಿಯ ವಿಶ್ವಾಸ ನಂಬಿಕೆ ಬೇಕಷ್ಟು ನಿತ್ಯ ದೇವರಿಗೆ ತೆಗೆದಿಡ್ತಾ ಇದ್ದರೆ ಒಂದು ದಿವಸ ಬಂದು ಭಗವಂತ ನಾವು ಕೊಟ್ಟದ್ದನ್ನು ಕೊಡು ಅಂತ ಕೈಯಲ್ಲಿ ಕೇಳಿ ತೆಕೊಳ್ತಾನೆ ಆದರೆ ನಮ್ಮದು ಸಮಸ್ಯೆ ಇದೆ ಶಬರಿ ಕೊಟ್ಲು ರಾಮಚಂದ್ರ ಬಂದ ಅಂತ ನಾವು ರಾಮಚಂದ್ರ ಬಂದು ಕೇಳಿದರೆ ನೀನು ರಾಮಚಂದ್ರ ಅನ್ನೋದಕ್ಕೇನು ಗ್ಯಾರಂಟಿ ಪ್ರಶ್ನೆ ಕೇಳೋರೆ ನಾವು ನಾವು ಬಿಡುವವರಲ್ಲ ಪಾಪ ರಾಮ ಹೇಳಬೇಕು ನಾನು ರಾಮಚಂದ್ರ ಹೌದು ನಾನು ರಾಮಚಂದ್ರ ಎಂಥದ್ದು ಕಾರ್ಡ್ ಎಂತದ್ದು ಇಲ್ಲ ದೇವರ ಹತ್ರ ನಾನು ದೇವರು ಅಷ್ಟೇ ಹೇಳಬೇಕು ನನಗೆ ನಂಬಿಕೆ ಇಲ್ಲ ನೀನು ಹಿಡ್ಕೊಂಡು ಬಾ ಗುರುತಿಯೆಲ್ಲ ಹಿಡ್ಕೊಂಡು ಬಾ ಹೋಗ್ತಾನೆ ಅಷ್ಟೇ ನಮ್ಮ ದೇವರು ಅದೊಂದು ಸಮಸ್ಯೆ ನಮ್ಮ ಹತ್ರ ದೇವರಿಗೆ ಬರಲಿಕ್ಕೆ ಒಂದು ಭಯ ಇದೆ ಅಷ್ಟೇ ದೇವ್ರ ಬರಬೇಕಾದ್ರೆ ದೇವರು ತನ್ನ ಗ್ಯಾರಂಟಿ ಕಾರ್ಡನ್ನು ತರಬೇಕು ಗ್ಯಾರಂಟಿ ಕಾರ್ಡ್ ತಂದ್ರೆ ಅದು ಗ್ಯಾರಂಟಿ ಅನ್ನೋದಕ್ಕೆ ಮತ್ತೊಂದು ಗ್ಯಾರಂಟಿ ಕಾರ್ಡ್ ಬೇಕು ಎಷ್ಟು ಗ್ಯಾರಂಟಿಗಳು ಬೇಕು ಅದಕ್ಕೆ ದೇವರು ಬಂದರೆ ಅದನ್ನು ಗುರುತಿಸಿಕೊಳ್ಳಲಿಕ್ಕೆ ಬೇಕಾದ ಗ್ಯಾರಂಟಿಗಳನ್ನು ನಾವು ತಯಾರು ಮಾಡಬೇಕು ಅವ್ರದ್ದು ದೇವರು ಅಲ್ಲ ಇದು ದೇವರು ಹೌದು ಅನ್ನೋದಕ್ಕೆ ಗ್ಯಾರಂಟಿ ನಾವು ಚನ್ ಸಂಪಾದನೆ ಮಾಡಬೇಕಾದ್ದು ಅದೇನು ಶಾಸ್ತ್ರಾಧ್ಯಯನ ಮಾಡಿ ದೇವರ ಪರಿಚಯವನ್ನು ಮೊದಲೇ ನಾವು ಸಂಪಾದಿಸಿಕೊಳ್ಳಬೇಕು ದೇವರು ಅಂದರೆ ಹೀಗಿರ್ತಾನೆ ನಮ್ಮ ದೇವರು ತಾವ ಈಶ್ವರೋ ನಾಮ ದೇವರು ಅಂದರೆ ಇಷ್ಟೇ ಯಾವುದು ನಿರ್ದೋಷವಾದು ಯಾವುದು ಗುಣ ಅದು ದೇವರು ಅಂತ ಮೊದಲೇ ಆ ದೇವರ ಪರಿಚಯ ನಾವು ದೇವರು ಬಂದಾಗ ಇದು ದೇವರು ಇಲ್ಲದಿದ್ದರೆ ದೇವರು ಬಂದರೂ ಅಷ್ಟೇ ದೆವ್ವ ಬಂದರೂ ಅಷ್ಟೇ ವ್ಯತ್ಯಾಸ ನಮಗೆ ಎರಡು ಪವಾಡವೇ ಅದು ಯಾವುದು ಒಂದು ಒಂದು ಅನುಗ್ರಹ ಯಾವುದು ಅನುಗ್ರಹ ಯಾವುದು ಉಪದ್ರವ ಯಾವುದು ದೇವಾ ಯಾವುದು ದೆವ್ವ ಗೊತ್ತಾಗೋದಿಲ್ಲ ಆದ್ರಿಂದ ಮೊದಲು ಶಾಸ್ತ್ರ ಅಧ್ಯಯನ ಮಾಡಿರಬೇಕು ಶಬರಿ ಮತಂಗ ಋಷಿಗಳಿಂದ ಒಳ್ಳೆಯ ಪರಿಚಯ ರಾಮದೇವರದ್ದು ಆದ್ರಿಂದ ಭಗವಂತನ ಸತ್ವ ತುಂಬಿತ್ತು ರಾಮಚಂದ್ರ ಬಂದ ಅಮ್ಮ ಶಬರಿ ಬಂದಿದ್ದೇನೆ ರಾಮಚಂದ್ರ ಎಷ್ಟು ಖುಷಿಯಾಯಿತು ಪ್ರದಕ್ಷಿಣೆ ನಮಸ್ಕಾರ ರಾಮಚಂದ್ರ ಹೇಳಿದ ಇಷ್ಟರಲ್ಲೇ ಮುಗಿಸ್ತೀಯಾ ಏನು ಕತೆ ಅಂತ ಆಗ ಕೈ ಹಿಡ್ದ ಕೊಟ್ಲು ಶಬರಿ ರಾಮಚಂದ್ರ ತಿಂದ ನೋಡ್ಲಿಲ್ಲ ರಾಮಚಂದ್ರ ಏನು ಕೊಟ್ಟದ್ದು ತಿನ್ ನೋಡ್ಲಿಲ್ಲ ಅಂತ ತಿಂತಲೇ ಐತಂತೆ ಶಬರಿ ನಮ್ಮ ರಾಮಚಂದ್ರ ಬಂದಿದ್ದಾನೆ ಒಳ್ಳೆ ಹಣ್ಣು ಕೊಡಬೇಕು ಬಾಯಿ ಗಿಡಬೇಕು ರಾಮನ ಬಾಯಿ ಗಿಡಬೇಕು ರಾಮ ತಿಂತಿದ್ದಂತೆ ನಮಗೆಲ್ಲ ತಲೆಬಿಸಿಯೋ ತಲೆಬಿಸಿ ತಿಂದದ್ದು ರಾಮಚಂದ್ರ ಕೊಟ್ಟದ್ದು ಶಬರಿ ತಲೆಬಿಸಿ ನಮಗೆ ಅಯ್ಯೋ ರಾಮಚಂದ್ರ ಎಂಜಲ್ ತಿಂದ ಎಂಜಲ್ ತಿಂದ ಅಂತ ಭಗವಂತ ಶುಭಾಶುಭ ಜಾಲ ಕರ್ಮಗಳನ್ನು ಉಂಬನು ಅಂತ ಈ ಮಾತು ನಾವು ಗಮನಿಸಬೇಕಾಯ್ತು ರಾಮಚಂದ್ರ ಎಂಜಲು ತಿಂದ ದೇವರು ಎಂಜಲು ತಿಂದ ಇದೆಂತದ್ರೀ ಅಂತ ನಮಗೆ ತಲೆಬಿಸಿ ಪ್ರಪಂಚದಲ್ಲಿ ಎಲ್ಲವೂ ಎಂಜಲೆ ನೀವು ನೋಡಿ ನೀವು ಬೇಕಿದ್ರೆ ಎಲ್ಲ ಎಂಜಲೆ ಎಂಜಲು ಬಿಟ್ಟರೆ ಇಲ್ಲ ಸುಮ್ಮನೆ ನಾವು ಅದನ್ನು ವಿಭಾಗ ಮಾಡಿಕೊಂಡದ್ದಷ್ಟೇ ನೋಡಿದ್ರೆ ಎಂಜಲೆ ನಾವು ಗಾಳಿ ತಿಂತೇವೆ ಇದು ಎಂಜಲಲ್ವಾ ಮರ ಬಿಟ್ಟು ಉಳಿದದ್ದು ಎಂಜಲಿದು ಇದು ನಾವು ತಿಂತಾ ಇರುವುದು ಅದರಿಂದ ಇದೂ ಒಂದು ಎಂಜಲು ಗಾಳಿಯಿಂದ ಪ್ರಾರಂಭಿಸಿ ನೀರು ಅಂತ ಹೇಳ್ತೀರಾ ಕಪ್ಪೆ ಇರ್ತದೆ ಮೀನು ಇರುತ್ತೆ ಎಲ್ಲ ಇರುತ್ತೆ ಅದು ನೀರು ಕುಡಿತದೆ ಬಿಡ್ತದೆ ಎಲ್ಲ ಅದೇ ಅದನ್ನೇ ಕುಡಿಯುವುದು ಮತ್ತೆ ಎಂಜಲಿಗಿಂತ ಗಲಿದ್ದು ನಾವು ವಿಚಾರ ಮಾಡಿದರೆ ಅಲ್ಲ ಹೇಳಿದ್ದು ನಾನು ವಿಚಾರ ಮಾಡಿದರೆ ಅದು ಎಷ್ಟೊಂದು ಭಯಾನಕವಾಗಿರ್ತಕ್ಕಂಥದ್ದು ತಿನ್ನುವ ಪದಾರ್ಥಗಳೇನು ಎಲ್ಲವೂ ಅಷ್ಟೇ ನಾವೇನು ಹಣ್ಣಿರಬಹುದು ಏನಿದೆ ಏನಿಲ್ಲ ಯಾರಿಗೂ ಗೊತ್ತು ಹೋಗಿದೆ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ತಿಂದಿವೆ ಅದು ಎಂಜಲಲ್ವಾ ಎಲ್ಲವೂ ಅಷ್ಟೇ ನೋಡ್ಲಿಕ್ಕೆ ಹೊರಟ್ರೆ ಎಲ್ಲವೂ ಎಂಜಲ ಎಂಜಲಾಗದಿದ್ದು ಯಾವುದು ಇಲ್ಲ ಅನ್ನ ಬೇಯಿಸಿ ಇಡ್ತೇವೆ ಅದಕ್ಕೆ ಭಾರಿ ದುಃಖದ ಸಂಗತಿ ಅದು ಅನ್ನ ಬೇಯಿಸಿ ಇಡ್ತೇವೆ ಒಂದು ನೋಡ ಎಲ್ಲೋ ಸುತ್ತಾಡಿ ಸುತ್ತಾಡಿ ಗೊತ್ತು ನಮ್ಗೆ ಎಲ್ಲೆಲ್ಲಿ ಕೂಡುತ್ತೆ ಅದು ಅಂತ ಅಲ್ಲೆಲ್ಲ ಕಡೆ ಕೂತು ನಮ್ಮ ಅನ್ನಕ್ಕೆ ಬಂದು ಕೂತು ಇದೆಂತರಿ ಮತ್ತೆ ನಮ್ಮ ಎಂಜರಲ್ಲಿಯೂ ಕೂತಿದೆ ಆ ನೈವೇದ್ಯದಲ್ಲಿಯೂ ಕೂತಿದೆ ಅದನ್ನೇ ತಿಂತೇವೆ ಎಂಜಲಲ್ವಾ ನೋಡ್ಲಿಕ್ಕೆ ಹೊರಟ್ರೆ ನಾವು ತಿನ್ನುವಷ್ಟು ಎಂಜಲು ಮತ್ತು ಯಾರೂ ತಿನ್ನುವುದಿಲ್ಲ ಎಂಜಲು ಅಂತಂದ್ರೆ ಇದಕ್ಕೆ ಒಂದು ಚಿಂತನೆ ಮಾಡಬೇಕಾಯ್ತು ನಾವು ನಮ್ಮ ದೇವರು ಎಂಜಲು ತಿಂದ ಏನು ಎಂಜಲು ತಿಂದ ನೋಡಿ ಒಂದು ಅಂಶ ಸತ್ಯ ಭಗವಂತ ಹೇಳ್ತಾನೆ ತನ್ನ ಪರಿಚಯ ಮಾಡಿಸಿಕೊಟ್ಟಿದ್ದಾನೆ ಅಹಂ ವೈಶ್ವಾನರೋಭೂತ್ವ ಪ್ರಾಣಿ ನಾ ದೇಹಾಶ್ರಿತ ಭಗವಂತ ಎಲ್ಲರ ಜೀವರಾಶಿಗಳ ಒಳಗೂ ನೆಲೆಸಿದ್ದಾನೆ ಭಗವಂತ ವೈಶ್ವಾನರನಾಗಿ ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾನೆ ಹಾಗಾಗಿ ನಮ್ಮ ಭಗವಂತ ಇದ್ದಾನೆ ನಾವು ತಿಂದ ಅನ್ನವನ್ನು ಭಗವಂತ ಅದನ್ನು ತಕ್ತ ಮಾಂಸಕ್ಕೆ ಕಳುಹಿಸಿಕೊಟ್ಟು ಮನಸ್ಸಿಗೆ ಬೇಡವಾದನು ಹೊರಗೆ ಹಾಕಿದ ಸರಿ ಇದೇನಾಯಿತು ಮತ್ತೆ ಇದು ಮತ್ತೊಂದಕ್ಕೆ ಆಹಾರ ನಾವು ಯಾವುದನ್ನು ಬೇಡ ಅಂತ ಬಿಟ್ಟಿರ್ತೇವೆ ಇದನ್ನು ಹಂದಿಯೋ ನಾಯಿಯೋ ಕಾಗೆಯೋ ಏನು ಮಾಡುತ್ತೆ ತಾವು ತಿಂತಾರೆ ತಿಂದರೆ ಅದು ಅವುಗಳಿಗೆ ಜೀರ್ಣವಾದ ಆಹಾರ ಅದು ದೇವರೇನು ಮಾಡಿದ ಆ ಪ್ರಾಣಿಗಳ ಒಳಗೆ ಪ್ರವೇಶ ಮಾಡಬೇಕಲ್ಲ ಅಲ್ಲಿ ಪಚನೆ ಆಗಬೇಕೋ ಬೇಡೋ ಹಾಗೆ ಹಂದಿಯ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಹಂದಿಯಲ್ಲಿ ಮತ್ತೆ ಅದನ್ನು ಪಚನೆಯಾಗುವಾಗೆ ಮಾಡಬೇಕು ಅದನ್ನು ಮತ್ತೆ ಮೂರು ವಿಭಾಗ ಮಾಡಿ ಬೇಡವಾದನ್ನು ಕಳಿಸಬೇಕು ಅದನ್ನು ತಿನ್ನತಕ್ಕಂತಹದ್ದು ಮತ್ತೊಂದು ವರ್ಗ ಇದೆ ಶೀಘ್ರ ಭಗವಂತ ಎಲ್ಲದರ ಒಳಗೂ ಪ್ರವೇಶ ಮಾಡ್ತಾನೆ ಅಂತ ಆದರೆ ಎಲ್ಲದರ ಒಳಗೂ ಪಚನೆ ಮಾಡುವಾಗ ವೈಶ್ವಾನರ ಅಂತಾದ ಮೇಲೆ ಅವನಿಗೆ ಎಂಜಲು ಯಾವುದು ಯಾವುದು ವಿಷ್ಠ ಯಾವುದು ಮಲ ಯಾವುದು ಅಮಲ ಹೇಳಲಿಕ್ಕಾಗುವುದಿಲ್ಲ ಹೇಗೆ ನಮ್ಮ ಒಳಗೆ ಕೂತು ಇದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಹಾಗೆ ಪ್ರಾಣಿಗಳ ಒಳಗೆ ಕೂತು ಭಗವಂತ ಸ್ವೀಕಾರ ಮಾಡ್ತಾನೆ ನಮ್ಮ ಮಾಂಸವನ್ನು ಹದ್ದು ತಿಂದರೆ ಅದರ ಕೂತು ಭಗವಂತ ಅದಕ್ಕೆ ಹಾಗೆ ಮಾಡಬೇಕು ಆದ್ರಿಂದ ದೇವರಿಗೆ ದೇವರು ಹೇಳ್ತಾನೆ ನನ್ನ ಕೆಲಸ ಏನು ಅಂತಂದರೆ ಅಡಿಗೆ ಮಾಡುವ ಕೆಲಸ ಎಲ್ಲರ ಮನೆಯೊಳಗೂ ಅಡಿಗೆ ಮಾಡಬೇಕು ನಾನು ಅದು ಇಂಥವ್ರ ಬ್ರಾಹ್ಮಣರ ಮನೆಯಲ್ಲಿ ಅಡಿಗೆ ಮಾಡುವುದು ನನಗೆ ಕೆಲಸ ಕೊಡಲಿಲ್ಲ ನನಗೆ ಮನುಷ್ಯ ಅಂತಾದರೆ ಪ್ರಾಣಿ ಅಂತಾದರೆ ಅದರ ಒಳಗೆ ಕೂತು ನಾನು ಅಡುಗೆ ಮಾಡಬೇಕಾದ ನಂದು ಕೆಲಸ ಆದರೆ ಅಡಿಗೆ ಮಾಡಿ ಬಡಿಸಬೇಕು ಹೇಳಿದ ನನ್ನ ಅಡಿಗೆ ಮನೆಯ ಕೆಲಸ ಏನು ಗೊತ್ತೋ ನಂದು ಅದು ಸರಿಯಾದ ಪಾಕ ಆಗಬೇಕು ಸರಿಯಾದ ಪಾಕ ಆಗಬೇಕಾದ್ರೆ ಅದರಲ್ಲಿ ಸಾರ ಭಾಗ ಏನು ಅದನ್ನು ನಾನು ಸ್ವೀಕಾರ ಮಾಡಬೇಕು ಅಸಾರ ಭಾಗ ಅಲ್ಲಿ ಬಿಟ್ಟು ಬಿಡಬೇಕು ಇದು ಎಲ್ಲ ಪ್ರಾಣಿಗಳಲ್ಲೂ ಇದೆ ಸೊ ಕ್ರಮ ಅದು ಎಲ್ಲ ಕಡೆ ನಾನು ತಿನ್ನಬೇಕು ಹಾಗಾಗಿ ನಾನು ಎಲ್ಲವನ್ನೂ ತಿನ್ನುವ ನನ್ನ ದೃಷ್ಟಿಯಲ್ಲಿ ಇದು ಉಚ್ಚಿಷ್ಟ ಇದು ಅಪ ಪವಿತ್ರ ಇಂತಹ ವಿಭಾಗ ಯಾವುದನ್ನೂ ಮಾಡಲಿಕ್ಕಾಗುವುದಿಲ್ಲ ಯಾರು ಸರ್ವತ್ರ ವ್ಯಾಪ್ತನಾದವ ಎಲ್ಲ ಕಡೆ ಪಚನ ಕ್ರಿಯೆಯನ್ನು ಮಾಡುವವ ಅವನಿಗೆ ಯಾವುದು ಉಚ್ಚಿಷ್ಟ ಯಾವುದು ಅನುಚ್ಛಿಷ್ಟ ವಿಭಾಗ ಮಾಡಲಿಕ್ಕಾಗುವುದಿಲ್ಲ ಅದಕ್ಕೆ ದಾತರ ಪ್ರಾರಂಭದಲ್ಲಿ ಹೇಳಿದ ಮಾತು ಶುಭ ಶುಭ ಜಲ ಕರ್ಮಗಳನು ಉಂಬನು ಶುಭ ಅಶುಭ ಎಲ್ಲ ಕರ್ಮಗಳನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ ಅವನಿಗೆ ಶುಭ ಇದು ಅಶುಭ ಅನ್ನುವಂತಹ ಪ್ರಶ್ನೆ ಇಲ್ಲ ಅದೆಲ್ಲ ನಮಗೆ ವಿಧಿ ನಿಷೇಧ ಬದ್ಧರಾದ ನಮಗೆ ಮಾತ್ರ ಅದು ಸಂಬಂಧಪಟ್ಟಿರತಕ್ಕಂಥದ್ದು ಅದರಿಂದ ಭಗವಂತ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ನಮ್ಮ ದೃಷ್ಟಿಯಲ್ಲಿ ಅದು ವಿಷ್ಠ ಅದು ಮಲ ಹಂದಿ ಕೇಳಿ ಭಾರಿ ಖುಷಿಯಲ್ಲಿ ಆಸ್ವಾದನೆ ಮಾಡುತ್ತೆ ಅದನ್ನು ಅದು ತಿನ್ನುತ್ತೆ ಅದು ಹಾಗಾದರೆ ಅದರ ಭಗವಂತ ಕೂತು ರುಚಿಯನ್ನು ಕೊಟ್ಟ ಅದಕ್ಕೆ ಜೀರ್ಣಾಗುವ ಹಾಗೆ ಒಬ್ಬ ತಿನ್ನುವ ಆಹಾರ ಮತ್ತೊಬ್ಬನಿಗೆ ಅಸಶ್ಯ ಭಗವಂತನಿಗೆ ಎಲ್ಲವೂ ಸಸ್ಯವೇ ಆದ್ದರಿಂದ ಭಗವಂತನಿಗೆ ಇದು ಎಂಜಲು ಇದು ಎಂಜಲು ಅಲ್ಲ ಯಾಕೆಂದರೆ ನಾವು ತಿಂತೇವೆ ತಿಂದ ಮೇಲೆ ಅದು ಭಗವಂತ ಅದನ್ನು ಮುಟ್ಬೇಕು ಮತ್ತೆ ನಮಗೆ ಗಂಟಲಲ್ಲಿ ಇಳಿಯುವ ತನಕ ನಮ್ದು ಪಾತ್ರ ಗಂಟಲಲ್ಲಿ ಇಳಿದ ಮೇಲೆ ದೇವರು ಹೇಳಿದ ಅಡಿಗೆ ಅಂದರೆ ಗಂಟಲಿನ ಅಡಿಗೆ ಹೋದ ಮೇಲೆ ಅಡಿಗೆ ಕೆಲಸ ನನ್ನದೇ ಮತ್ತೆ ನಾನೇ ಅಲ್ಲಿ ಅಡಿಗೆಯಲ್ಲಿ ಕೂತು ಪಚನೆ ಮಾಡಬೇಕಾದ ನಾನೇ ಆದ್ರಿಂದ ಅದು ಪೂರ್ತಿ ಎಂಜಲದು ಯಾವಾಗ ನಾಲಿಗೆಗೆ ಮುಟ್ಟಿತು ಅದು ಎಂಜಲಾಯಿತು ಅಂತಂದ್ರೆ ಗಂಟಲಲ್ಲಿ ಇಳಿದ ಮೇಲೆ ಅದು ಎಂಜಲೆ ದೇವರು ಹೇಳಿದ ಎಂಜಲನ್ನ ಕೆಲಸವೇ ನನಗೆ ಸಿಗುವಂತಹದ್ದು ಆದರೆ ಎಂಜಲನ ಪ್ರಶ್ನೆ ನನಗಿಲ್ಲ ನಾನು ಎಂಜಲನ್ನು ಮೀರಿ ನಿಂತವಾ ಅಂತ ಅದನ್ನು ಚಿಂತನೆ ಮಾಡಬೇಕಾದ್ದು ಇನ್ನೊಂದು ನಾವು ಆಲೋಚನೆ ಮಾಡಬೇಕಾದ್ದು ವಿಪಿನದಿ ಶಬರಿಯ ಎಂಜಲನು ಉಂಡ ಇದು ಒಂದು ಚಿಂತನೆ ಎಂಜಲನ್ನು ಉಂಡ್ರೆ ಅದೆಲ್ಲ ನಮಗೆ ಕಲ್ಪ ದೋಷ ಅದು ವಿಧಿ ನಿಷೇಧ ಅತೀತನಾದ ಭಗವಂತನಿಗೆ ಇದು ಏನೂ ಬಾಧಿಸುವುದಿಲ್ಲ ಎನ್ನುವುದನ್ನು ಒಂದು ನಾವು ಗಮನಿಸಬೇಕು ಆ ಪ್ರೀತಿ ಭಕ್ತಿಯ ಹಿನ್ನೆಲೆಯಲ್ಲಿ ಯಾವುದೂ ದೋಷ ಅಲ್ಲ ತಾಯಿ ಮಗು ಎಂಜಲು ಮಾಡಿಕೊಟ್ಟದನ್ನು ತಾಯಿ ತಿಂತಾಳೆ ಇದು ದೋಷನ ಅಲ್ಲ ಯಾರ್ಯಾರ್ದೋ ಎಂಜಲು ತಿನ್ನುವುದಕ್ಕಿಂತ ಇದು ಒಳ್ಳೇದ್ರಿ ತಾಯಿ ಮಗುವಿನ ಎಂಜಲು ತಿಂತಾಳೆ ಖುಷಿಯಲ್ಲಿ ತಿಂತಾಳೆ ಅವಳಿಗೆ ಎಂಜಲು ಅಂತ ಕಾಣಿಸುವುದೇ ಇಲ್ಲ ನಮಗೆ ನೋಡೋರಿಗೆ ಎಂಜಲ ಅಷ್ಟೇ ಹೊರತು ತಾಯಿಗೆ ಅದು ಎಂಜಲಾಗಿರುವುದಿಲ್ಲ ಯಾಕೆಂದರೆ ಮಗುವಿನ ಒಳಗೆ ತಾಯಿ ಪ್ರವೇಶ ಮಾಡಿರ್ತಾಳೆ ಅವಳಿಗೆ ಪ್ರೀತಿಯಿಂದ ತುಂಬಿರ್ತಾಳೆ ಅದರಿಂದ ಅವಳಿಗೆ ಎಂಜಲು ಅಂತ ಕಾಣಿಸುವುದಿಲ್ಲ ನಮ್ಮ ದೇವರಿಗೂ ಎಂಜಲು ಅಂತ ಕಾಣಿಸುವುದಿಲ್ಲ ಯಾಕೆಂದರೆ ಶಬರಿ ಯಾರೂ ಅಲ್ಲ ತನ್ನ ಭಕ್ತೆ ಅವ ಇಡೀ ಶಬರಿಯಲ್ಲಿ ಒಳಗೆ ಪರೀಕ್ಷೆ ಮಾಡಿದರೆ ರಾಮ ರಾಮ ರಾಮ ಅಂತ ಬಿಟ್ಟರೆ ಮತ್ತೆಂಥದೂ ಇಲ್ಲ ಅವಳಿಗೆ ರಾತ್ರಿ ಹಗಲು ಒಂದೇ ಶಬ್ದ ರಾಮ ನಾಮ ಮಾತ್ರ ರಾಮನಾಮ ಬಿಟ್ಟರೆ ಬೇರೆ ಚಿಂತೆ ಇಲ್ಲ ಇಷ್ಟು ಮಡಿಯ ಹೆಣ್ಮಗಳವಳು ಶಬರಿ ಅವಳ ನಾಲಗೆ ಅವಳ ಹಲ್ಲು ಎಲ್ಲದರಲ್ಲಿಯೂ ದೇವರು ರಾಮದೇವರು ಕೂತುಕೊಂಡಿದ್ರು ಅದರಿಂದ ಹಲ್ಲಲ್ಲಿ ಜಗಿದ್ರೆ ತನಗೆ ರುಚಿಗೋಸ್ಕರ ತಿಂದದ್ದಲ್ಲ ನಮ್ಮ ರಾಮನಿಗೆ ರುಚಿಕರವಾದ ಹಣ್ಣಾಗಬೇಕು ಅಂತ ತಿಂದದ್ದವಳು ಆದ್ರಿಂದ ಅಲ್ಲಿ ರಾಮನೇ ಕೂತು ತಿಂದು ನೋಡಿದ್ದಷ್ಟೇ ಹೊರತು ಶಬರಿ ನೋಡಿದ್ದಲ್ಲ ಅದು ಎಂಜಲಾಗುವುದು ಹೇಗೆ ಇನ್ನೂ ಒಂದು ಚಿಂತನೆ ಹೇಳಿದ್ದಾರೆ ಶಾಸ್ತ್ರಕಾರರು ಶಬರಿ ಎಂಜಲು ಉಂಡಳು ಎಂಜಲು ಅನ್ನೋದಕ್ಕೆ ಇನ್ನೊಂದು ಚಿಂತನೆ ಇದೆ ಅದಕ್ಕೆ ನಾವು ಊಟ ಮಾಡಿ ಬಾಯಿನ ತೆಗೆದು ಹೊರಗೆ ಎಲೆಗೆ ಹಾಕಿದ್ದು ಇದು ಎಂಜಲು ಅಂತ ಇಷ್ಟೇ ಅಲ್ಲ ಕಲ್ಪನೆ ಒಂದು ಪಾತ್ರದಲ್ಲಿ ಹಾಕಿದ ಮೇಲೆ ಅದನ್ನು ನಾವು ಎಲೆಗೆ ಬಡಿಸಿ ನಾವು ಊಟ ಮಾಡಿದರೆ ಆ ಪಾತ್ರೆಯ ಪೂರ್ತಿ ಎಂಜಲು ಅಂತ ಅರ್ಥ ಆದ್ರಿಂದಲೇ ನೋಡಿ ನಾವು ಒಂದು ಊಟ ಮಾಡಿ ಆಯಿತು ಒಬ್ಬ ಊಟ ಮಾಡಿದ ಒಂದು ಮನೆಯಲ್ಲಿಕೊಳ್ಳಿ ಯಾರಾದರೂ ಬಂದರೆ ಅಯ್ಯೋ ಅದನ್ನು ಹೇಗಿರಿ ನಾವು ಬಡಿಸುವುದು ಯಾಕಿರಿ ನಾನು ಊಟ ಮಾಡಿ ಆಯಿತು ಅದು ನೀನು ಊಟ ಮಾಡಿ ಆದರೆ ಅವನು ಯಾಕೆ ಬಡಿಸಬಾರ್ದು ಅದು ಎಂಜಲು ಅಂತ ನಮ್ಮಲ್ಲಿ ಕಲ್ಪನೆ ಯಾಕೆ ಒಬ್ಬ ಊಟ ಮಾಡಿದ್ನೋ ನಾವು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡುವಾಗ ಒಂಚೂರು ಬಾಯಿಗೆ ಹಾಕೊಳ್ತೇವೆ ಎಲ್ಲ ಮೈಲಿಗೆ ಆಯಿತು ಎಲ್ಲ ಎಂಜಲ ಆಯಿತು ಅಂತ ಹೇಳ್ತೇವೆ ಎಂಜಲಾಗಲಿಲ್ಲರಿ ನಾನು ಕೈಯಲ್ಲಿ ಪ್ರತ್ಯೇಕ ತೆಗೆದು ತಿಂದದ್ದು ಅಂತ ಹೇಳಿದರೆ ಯಾರಾದರೂ ಕೇಳ್ತಾರೇನು ಒಂದು ಚೂರು ತೆಗೆದು ತಿಂದರೂ ಅದು ಎಂಜಲೆ ಯಾಕೆಂದರೆ ಒಂದು ಪಾತ್ರೆಯಲ್ಲಿ ಒಬ್ಬ ಒಂದು ಅಗಲು ತಿಂದರೂ ಕೂಡ ಅದು ಉಚ್ಚಿಷ್ಟ ಅದು ಎಂಜಲು ಅಂತ ನಮ್ಮ ಹಿರಿಯರು ಕಲ್ಪನೆ ಮಾಡಿದ್ದಾರೆ ಆದ್ದರಿಂದಲೇ ದುರ್ವಾಸರಿಗೆ ಅಷ್ಟು ಸಿಟ್ಟು ಬಂದದ್ದು ಹ್ಞೂ ಮಹಾರಾಜರು ಆ ದ್ವಾದಶಿ ದಿವಸ ಸಾಧನ ದ್ವಾದಶಿ ದಿವಸ ಎಲ್ಲರಿಗೂ ಬಡಿಸಿದ್ರು ಅದೇ ದುರ್ವಾಸರಿಗೆ ತ ಮಡಿಯಲ್ಲಿ ಪ್ರತ್ಯೇಕ ತೆಗೆದಿಟ್ಟಿದ್ರು ಆದರೂ ದುರ್ವಾಸರಿಗೆ ಸಿಟ್ಟು ಬಂತು ಯಾಕಂದರೆ ನಾವು ಎಂಜಲು ಬಡಿಸಿದ್ಯಾ ಅಂತ ಎಂಜಲೀ ತೆಗೆಳಿದ್ರೆ ಅವ್ರೇ ಹೇಳೋ ಕೇಳ್ತಾರ ಒಬ್ಬರಿಗೆ ನೀವು ಬಡಿಸಿದ್ದೀರೋ ಉಳಿದದ್ದು ಎಂಜಲಾಯಿತು ಇದೊಂದು ಕಲ್ಪನೆ ಎಂಜಲು ಹಾಗೆ ಪಾತ್ರದಲ್ಲಿ ಒಂದು ಅಡಿಗೆಯಾಗಿದ್ದರೆ ಅದರಲ್ಲಿ ಒಬ್ಬ ಒಂಚೂರು ತಿಂದರೆ ಉಳಿದದ್ದು ಎಂಜಲು ಅಂತ ಈ ಕಲ್ಪನೆ ನಮ್ಮಲ್ಲಿದೆ ಇದನ್ನು ದಾಸರು ಇಟ್ಟುಕೊಂಡು ಹೇಳಿದರು ಒಂದು ಮಾವಿನ ಮರ ಆ ಮಾವಿನ ಮರದಲ್ಲಿ ಒಂದು ಹಣ್ಣು ತೆಗೆದುಕೊಂಡು ಯಾವುದನ್ನು ಕಚ್ಚಿ ತಿಂದಿದಾಳೆ ಅದನ್ನೇ ರಾಮನಿಗೆ ಕೊಡಬೇಕಾಗಿಲ್ಲ ರುಚಿ ನೋಡುವ ಕ್ರಮ ಅಂದರೆ ಹೇಗೆ ಈ ಮರದಲ್ಲಿರತಕ್ಕಂಥ ಆ ಹಣ್ಣಲ್ಲಿ ಒಂದನ್ನು ತಿಂದರೆ ಇಡೀ ಮರದ ಹಣ್ಣಿನ ರುಚಿ ಏನು ಅಂತ ಗೊತ್ತಾಗತ್ತೆ ಹಾಗೆ ಶಬರಿ ನಿತ್ಯ ಒಂದು ಮಾವಿನ ಮರದ ಹಣ್ಣನ್ನು ತಿನ್ನುವುದು ಇದು ಚೆನ್ನಾಗಿಲ್ಲ ಇದು ರಾಮನಿಗೆ ಬೇಡ ಇನ್ನೊಂದು ಮರ ನೋಡೋದು ಅಲ್ಲಿ ಹಣ್ಣನ್ನು ರುಚಿ ನೋಡೋದು ಓ ಇದು ರುಚಿಯಾಗಿದೆ ಇದು ರಾಮನಿಗೆ ಇದು ಉಚ್ಚಿಷ್ಟ ಅಂದರೆ ಹೀಗೆ ಎಂಜಲು ಅಂದರೆ ಹೀಗೆ ಒಂದು ಮರದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅನ್ನವನ್ನು ತಿಂದರೆ ಅದು ಹೇಗೆ ಉಚ್ಚಿಷ್ಟನು ಹಾಗೆ ಒಂದು ಮರದಲ್ಲಿ ಒಂದು ಹಣ್ಣು ತಿಂದರೆ ಅದು ಉಚ್ಚಿಷ್ಟ ಉಳಿದದ್ದು ಉಚ್ಚಿಷ್ಟ ಆಯಿತು ಅದನ್ನು ರಾಮನಿಗೆ ಉಣಿಸಿತು ರಾಮನಿಗೆ ಭಾರಿ ಖುಷಿ ಯಾಕೆಂದರೆ ಕೊಡುವಾಗ ದಾನ ಕೊಡುವಾಗ ಸಮರ್ಪಣೆ ಮಾಡುವಾಗ ಒಳ್ಳೆದ್ದನ್ನು ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ನಮಗೆ ಯಾವುದು ಉಪಯೋಗಕ್ಕೆ ಬರುವುದಿಲ್ಲ ಆಚಾರ್ಯ ನೀವು ಹೇಗೂ ಬಂದಿದ್ದೀರಿ ಅಧಿಕ ಮಾಸ ತಗೊಳ್ಳಿ ಅಂತ ಅದು ಬೇಡವಾದ್ದನ್ನು ದಾನ ಮಾಡುವುದಲ್ಲ ಯಾವುದು ಬೇಕಾದ್ದೋ ಯಾವುದು ಯೋಗ್ಯವಾದ್ದೋ ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಶಬರಿ ಭಗವಂತ ಬಂದಾಗ ದಾನ ಮಾಡಿದ್ದು ಯಾವ ಉಪಯೋಗಕ್ಕೆ ಬಾರದಿದ್ದ ವಸ್ತುವನ್ನು ಅಲ್ಲ ಅತ್ಯಂತ ಉಪಯುಕ್ತವಾದಂತಹ ಒಳ್ಳೆಯ ಹಣ್ಣನ್ನು ಆರಿಸಿ ಆರಿಸಿ ರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾಳೆ ಅಂದರೆ ಉಚ್ಚಿಷ್ಟ ಅಂತಂದರೆ ತಾನ ತಿಂದು ಅರ್ಧ ತಿಂದು ಜಗಿದು ಬಿಟ್ಟದ್ದುಂತಲೇ ಹೀಗೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಒಂದು ಮರದಲ್ಲಿ ಒಂದು ಹಣ್ಣನ್ನು ತಿಂದು ಉಳಿದದ್ದು ತಿನ್ನದೇ ಇರತಕ್ಕಂಥದ್ದು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಳೆ ಅಂತ ಅನುಸಂಧಾನ ಮಾಡಿದರೆ ನಮ್ಮ ಮಡಿಯನ್ನು ಕೆಟ್ಟು ಹೋಗುವುದಿಲ್ಲ ಹೀಗೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಹೀಗೆ ಒಟ್ಟು ನಾವು ಗಮನಿಸಬೇಕಾದ ಅಂಶ ಈ ನುಡಿಯಲ್ಲಿ ಪ್ರೀತಿ ಭಕ್ತಿ ಆದರ ಇದನ್ನು ಗಮನಿಸಬೇಕಾಯ್ತು ರಾಮಚಂದ್ರ ಕಾಡಿಗೆ ಬಂದ ಬಂದಾಗ ಶಬರಿ ಎಂಜಲನ್ನು ಕೊಟ್ಲು ಅರ್ಥಾತ್ ತನ್ಗೆ ಏನಿತ್ತು ಹಣ್ಣು ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ್ಲು ಭಕ್ತಿಯಿಂದ ತನ್ನಲ್ಲಿದ್ದದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ಲು ರಾಮಚಂದ್ರ ಅದನ್ನು ಸ್ವೀಕಾರ ಮಾಡಿದ ಅಲ್ಲ ಶಬರಿಯ ಜಾತಿ ಯಾವುದು ನೋಡ್ಲಿಲ್ಲ ಏ ಹೆಣ್ಮಗಳು ಕೊಟ್ಟದು ನಾನು ತೆಕ್ಕೋದಿಲ್ಲ ಗಂಡಸರೇ ಸಮರ್ಪಣೆ ಮಾಡಬೇಕು ರಾಮದೇವರು ಇಟ್ಟುಕೊಂಡೇ ಇಲ್ಲಂತೆ ಹೆಣ್ಮಕ್ಕಳ ನೈವೇದ್ಯ ಆಗುವುದಿಲ್ಲ ಅಂತ ಇಟ್ಟುಕೊಂಡೇ ಇಲ್ಲಂತೆ ಅವರು ಇಲ್ಲಿ ಭಕ್ತಿ ಇದೆ ಆ ನೈವೇದ್ಯ ತನಗೆ ಬೇಕು ಭಕ್ತಿ ಇಲ್ಲದಿದ್ದ ನೈವೇದ್ಯ ತನಗೆ ಬೇಡ ಹಾಗಾಗಿ ಶಬರಿ ಸಮರ್ಪಣೆ ಮಾಡಿದರೆ ಕಾಡಿನಲ್ಲಿ ರಾಮಚಂದ್ರ ಅದನ್ನು ಸ್ವೀಕಾರ ಮಾಡಿದ ನಿಜವಾಗಿ ಭಗವಂತ ಅಪ್ರಾಕೃತ ಪ್ರಾಕೃತವಾದ ವಸ್ತುವಿನಿಂದ ಅವನಿಗೇನೂ ಆಗಬೇಕಾಗಿಲ್ಲ ಅವನಿಗೆ ಅದರಿಂದ ಬೆಳವಣಿಗೆನೂ ಇಲ್ಲ ಅದರಿಂದ ಅದರಿಂದ ಶಬರಿಕೊಟ್ಟಿರತಕ್ಕಂತಹ ಹಣ್ಣಿನಿಂದ ರಾಮಚಂದ್ರ ಹಸಿವನ್ನು ನಿವಾರಿಸಿಕೊಂಡ ಅನ್ನುವುದು ತಪ್ಪೇ ಮತ್ತೇನು ಅದರಲ್ಲಿ ಆ ಹಣ್ಣಿನಲ್ಲಿ ಏನಿತ್ತು ಅಂದರೆ ಫಲ ಫಲ ಅಂದರೆ ಶುಭ ಕರ್ಮದ ಫಲ ತುಂಬಿತ್ತು ಅವಳು ತನ್ನ ಜೀವನದಲ್ಲಿ ನಡೆಸಿರತಕ್ಕಂತಹ ಶುಭ ಕರ್ಮದ ರಾಮನಿಗೆ ಸಮರ್ಪಣೆ ಮಾಡಿತ್ತು ಹಣ್ಣು ಸಮರ್ಪಣೆ ಮಾಡಿದ್ದು ಅಂದರೆ ಫಲವನ್ನು ಸಮರ್ಪಣೆ ಮಾಡಿತ್ತು ಏನು ಫಲ ಅವತ್ತಿನ ತನಕ ರಾಮಮಂತ್ರ ಜಪ ಮಾಡಿದ್ಲು ಆ ಜಪವನ್ನು ರಾಮನಿಗೆ ಸಮರ್ಪಣೆ ಮಾಡಿದ್ವಿ ಫಲ ಸಮರ್ಪಣೆ ಅಂದರೆ ತನ್ನ ಜೀವನದ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿತು ರಾಮನಿಗೆ ತುಂಬ ಸಂತೋಷ ಆಯ್ತಂತೆ ಹೀಗೆ ಮಾಡಬೇಕಂತೆ ನಾವು ಏನು ಒಳ್ಳೆದು ಮಾಡಿದ್ದೇವೆ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಪತ್ರಂ ಪುಷ್ಪಂ ಫಲಂ ತೋಯಂ ಫಲಂ ಅಂದರೆ ಇದೇ ಶುಭ ಕರ್ಮದ ಫಲ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ತುಷ್ಟನಾಗ್ತಾನೆ ಶಬರಿ ಹಣ್ಣನ್ನು ಸಮರ್ಪಣೆ ಮಾಡಿದ್ಲು ಫಲವನ್ನು ಸಮರ್ಪಣೆ ಮಾಡಿದಲು ತನ್ನ ಜೀವನದಲ್ಲಿ ಫಲ ಅಂದರೆ ಏನು ಇಷ್ಟೇ ರಾಮದೇವರ ದರ್ಶನ ಖುಷಿಯಾಯ್ತವಳಿಗೆ ರಾಮಚಂದ್ರ ಜೀವನದಲ್ಲಿ ನಾನು ಕಾಣಬೇಕಾದ ಫ ಫಲ ನನಗೆ ಸಿಕ್ಕಿತು ಅಂತ ಜೀವನದಲ್ಲಿ ಒಂದೇ ನಮಗೆ ಗುರಿ ಆಗಬೇಕಂತೆ ಫಲ ಇದು ಬಾಲ್ದುದಕ್ಕೆ ಯಾವುದು ಫಲ ಅಂತಂದರೆ ಭಗವಂತನ ದರ್ಶನವೇ ಫಲ ಆಗಬೇಕಂತೆ ಭಗವಂತ ಕಾಣಿಸಿಕೊಂಡ ಜೀವನದಲ್ಲಿ ಮುಗಿ ತಿನ್ನೇನು ಆಗಬೇಕಾಗಿಲ್ಲ ಅಂತ ಕೇಳುವುದುಂಟು ಕೆಲವರು ದೇವರು ಸಿಕ್ಕಿದ್ರು ದೇವರನ್ನು ನೋಡಿದಿರಿ ಮುಂದೇನು ಕೇಳ್ತೀರಿ ಅಂತ ಏನು ಕೇಳಲಿಕ್ಕೇ ಇಲ್ಲ ಅಂತ ದೇವರನ್ನು ನೋಡುವುದೇ ಫಲ ಅದರ ಮುಂದೆ ಏನು ಕೇಳಲಿಕ್ಕಿಲ್ಲ ಅಂತ ನಮಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿ ದೇವರನ್ನು ನೋಡಿದ ಮೇಲೆ ಏನು ಕೇಳೋದು ಕೆಲವರು ಕೇಳಿದ್ರು ಮೋಕ್ಷ ಮೇಲೆ ಅಂತ ಕೇಳೋದು ಅಂತ ಕೇಳಲಿಕ್ಕಿಲ್ಲ ಅಲ್ಲೆಲ್ಲ ಕೇಳುವುದೆಲ್ಲ ಇಲ್ಲಿ ಕೇಳುವುದನ್ನ ನಿಲ್ಲಿಸಬೇಕಲ್ಲಿ ದೇವರು ಕಾಣಿಸಿದ ಅದೇ ಒಂದು ಫಲ ಶಬರಿಗೆ ಫಲ ಏನು ಭಗವಂತನ ದರ್ಶನನೇ ಒಂದು ಫಲ ಆ ಫಲವನ್ನು ಮತ್ತೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ಲು ತನ್ನೇ ರಾಮನಿಗೆ ಸಮರ್ಪಣೆ ಮಾಡಿಕೊಂಡಂತೆ ಅಲ್ಲಿ ಯೋಗಾಗ್ನಿಯನ್ನು ನಿರ್ಮಾಣ ಮಾಡಿದ್ಲು ಅದರಲ್ಲಿ ತನ್ನ ಶರೀರವನ್ನು ಹಾಕಿದ್ಲು ಸುಟ್ಟುಕೊಂಡ್ಲು ರಾಮನ ಕಣ್ಣ ಮುಂದೆ ಬೂದಿಯಾಗಿ ಬಿಟ್ಲಿ ನಮಗಾದರೆ ಸಾಯ್ಬೇಕು ರೀ ದೇವರು ಬಂದ ಸಾಯ್ಬೇಕು ಏನು ಮಾಡೋದು ಹಗ್ಗ ಎಲ್ಲೇ ಉಂಟೋದು ಹುಡುಕ್ಲಿಕ್ಕೆ ಹೋಗ್ತೇವೆ ನೋಡಿ ಪಾಪ ಅಂತ ಒದ್ದಾಡಿಕೊಂಡು ಓಡಿ ಹೋಗ್ತಾನೆ ಶಬರಿ ಮೊದಲೇ ತಯಾರು ಮಾಡಿದ್ಲು ರಾಮಚಂದ್ರ ಬರ್ತಾನೆ ಬಂದಾಗ ನಮ್ಮಲ್ಲಿ ಏನಿದೆ ಜೀವನದ ಫಲವನ್ನೆಲ್ಲ ರಾಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಆಮೇಲೆ ನನ್ನನ್ನೇ ಸಮರ್ಪಿಸಬೇಕು ಅಂತ ಹೇಗೆ ಸಮರ್ಪಿಸುವುದು ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಿಪರೇಷನ್ ತಯಾರಿಕೆ ಇತ್ತು ಯೋಗ ಸಿದ್ಧಿ ಇತ್ತು ಯೋಗದಿಂದ ಆಸನ ಹಾಕಿ ಕೂತು ಪ್ರಾಣಾಯಾಮ ಕುಂಭಕವನ್ನು ಮಾಡಿದಾಗ ಒಳಗಿನಿಂದ ಅಗ್ನಿ ಉರಿದು ಹೊರಗೆ ಬರುತ್ತೆ ಅದು ಯೋಗಾಗ್ನಿ ಆ ಯೋಗಾಗ್ನಿಯಲ್ಲಿ ತನ್ನನ್ನು ಹೋಮಿಸಿಕೊಂಡ್ಲು ರಾಮನಿಗೆ ಸಮರ್ಪಣೆ ಮಾಡಿದ್ಲು ಎಂಥ ಭಾಗ್ಯ ಎಂಥ ಸೌಭಾಗ್ಯ ಅದು ಶಬರಿ ಅದರಿಂದ ಎಂಜಲು ಉಂಡ ಅಂತ ಅಷ್ಟು ಮಾತ್ರ ಹೇಳುತ್ತೇವೆ ಅದರ ನಂತರದ್ದು ಅದರ ಮೊದಲನೇ ಗತನೆ ಸಾಧನೆ ಫಲ ಎರಡನ್ನೂ ಗಮನಿಸಿದರೆ ಶಬರಿಯ ಯೋಗ್ಯತೆ ಸಾಧನೆ ಅತ್ಯದ್ಭುತವತ್ತು ರಾಮನ ಮುಂಭಾಗದಲ್ಲಿ ಪ್ರಾಣ ಬಿಡಲಿಕ್ಕೆ ಎಷ್ಟು ಜನರಿಗೆ ಸಾಧ್ಯ ಆಯಿತು ಶರಭಂಗರು ಅಂತ ಅವರಿಗೆ ಇಂತಹ ಯೋಗ ಬಂದಿತ್ತು ಅದರ ನಂತರ ಶಬರಿಗೆ ಹೆಣ್ಮಗಳಿಗೆ ಇಂತಹ ಸೌಭಾಗ್ಯ ಸಿಕ್ಕಿತು ಅದು ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿದವರಿಗೆ ಮಾತ್ರ ಭಗವಂತರ ದರ್ಶನ ಭಗವಂತನ ದರ್ಶ ಮುಂಭಾಗದಲ್ಲಿ ಪ್ರಾಣವನ್ನು ಪರಿತ್ಯಾಗ ಮಾಡುವಂತಹದ್ದು ಭಗವಂತನ ಪಾದದಲ್ಲಿ ಸೇರುವಂತಹದ್ದು ದಾಸರು ಈ ಒಳ್ಳೆಯ ಉದಾಹರಣೆಯನ್ನು ನಮ್ಮ ಊಟದಲ್ಲಿ ನಮ್ಮ ಭೋಜನ ಕ್ರಿಯೆಯಲ್ಲಿ ಈ ಚಿಂತನೆ ಇರಬೇಕು ಶಬರಿ ಹೇಗೆ ಎಂಜಲನ್ನು ಉಣಿಸಿದ್ಲು ರಾಮನಿಗೆ ಹಾಗೆ ನಮ್ದು ಒಂದೊಂದು ಆಹುತಿಯು ಕೂಡ ಭಗವಂತನಿಗೆ ನಾವು ಉಣಿಸುವ ಆಹಾರ ಸಮರ್ಪಣೆ ಅಂತ ಚಿಂತನೆ ಮಾಡಬೇಕು ಅಲ್ಲರಿ ಎಂಜಲನ್ನು ದೇವರಿಗೆ ಹೇಗೆ ತಿನ್ನಿಸುವುದು ನೋಡಿ ಎಂಜಲು ಅಂತ ಬರಬಾರದು ಅದರಲ್ಲಿ ಇದು ಪ್ರಾಣಾಗ್ನಿಹೋತ್ರ ಭಗವಂತನಿಗೆ ಹೋಮ ಮಾಡುವಂತಹದ್ದು ಅಥವಾ ಚಿಂತನೆ ನಮ್ಮಲ್ಲಿ ಬರಬೇಕು ಆಗ ಅದರಲ್ಲಿ ಎಂಜಲು ಅದನ್ನೆಲ್ಲ ನಾವು ದೂರ ಇಡಬೇಕು ದೂರ ಇಟ್ಟು ನಾವು ನಿನ್ನೆ ಹೇಳಿದ ಹಾಗೆ ಆ ಸುಖು ಹಸ್ತಗಳು ಅದರ ಮೂಲಕ ಬಾಯಲ್ಲಿರತಕ್ಕಂಥ ಆಹವನೀಯ ಅಗ್ನಿಯ ಮೂಲಕ ಭಗವಂತನಿಗೆ ಆಹುತಿಯನ್ನು ಕೊಡಬೇಕು ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಶಬರಿ ಹೇಗೆ ಹಣ್ಣನ್ನು ಉಣಿಸಿ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡು ಹಾಗೆ ಭೋಜನ ಕ್ರಿಯೆಯ ಮೂಲಕ ಯಜ್ಞದ ಚಿಂತನೆಯನ್ನು ಮಾಡಿ ನಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು